ಕಾರಣವಿಲ್ಲದೆ ಕಾರ್ಯವು ಘಟಿಸುವುದು ಕೂಡ ಒನಿಕೇಶ್ ಘಟ ಇದು ಕಾರ್ಯ ಘಟ ಎನ್ನುವ ಈ ಕಾರ್ಯ ಘಟಿಸಬೇಕಾಗಲಿ ಅರ್ಥಾತ್ ಉಂಟಾಗಬೇಕಾಗಲಿ ಕಾರಣ ದೇ ಕಾರಣ ಇಲ್ಲದೆ ಅಕಸ್ಮಾತ್ ಆಗಿ ಪ್ರತ್ಯಕ್ಷ ಅಕಸ್ಮಾತ್ ಆಗಿ ಪ್ರತ್ಯಕ್ಷ ಅಲ್ಲ ಅದು ಕನಿಸಿದ್ದ ದೇವರ ಕಾಣಿಸಿದ್ರೆ ಅದನ್ನು ಚಿಕ್ಕಪ್ಪನ ಕಾಣಿಸುತ್ತೆ ಅದು ಕಲಿಸಿದ್ದ ಯಾವುದೇ ಒಂದು ವಸ್ತು ಒಂದು ವ್ಯಕ್ತಿ ಒಂದು ಪದಾರ್ಥ ಒಂದು ಆಕಾರ ಒಂದು ರೂಪ ಒಂದು ನಾಮ ಅದು ಘಟಿಸಬೇಕು ಅದು ಉಂಟಾಗಬೇಕು ಅದರ ಲಭ್ಯ ಇದೆ ಅಂದ್ರೆ ಅದೊಂದು ಕಾರಣ ಇದಕ್ಕೆ ಇದು ನ್ಯಾಯ ಇದು ಅನ್ಶೇಕಬಲ್ ಇಕ್ವೇಶನ್ ಇದನ್ನು ಯಾರು ಅಲ್ಲಗಳಲ್ಲಿ ಸಾಧ್ಯ ಕಾರಣ ಎರಡು ಒಂದು ಉಪಾದಾನ ಕಾರಣ ಇನ್ನೊಂದು ಲಿಮಿಟ್ನ ಕಾರಣ ಉಪಾದಾನ ಅಂದ್ರೆ ಮಟೀರಿಯಲ್ ಕಾಸ್ ಕನ್ನಡದಲ್ಲಿ ಪದಾರ್ಥ ಲಿಮಿಟ್ಲ ಕಾರಣ ಅಂತಂದ್ರೆ ಉಂಟು ಮಾಡುವಂತಹ ಇಚ್ಛ ಉಂಟು ಮಾಡುವಂತಹ ಜ್ಞಾನ ಉಂಟು ಮಾಡುವಂತಹ ಕ್ರಿಯಾಶಕ್ತಿ ಇಚ್ಛಾ ಜ್ಞಾನ ಕ್ರಿಯಾ ಯಾವದ ವಸ್ತು ಘಟಿಸಿ ಅದು ಪ್ಲಾಸ್ಟಿಕ್ ಇಂದಿರ್ಬೋದು ಮಣ್ಣಿಂದಿರ್ಬೋದು ಚಿನ್ನದಿರ್ಬೋದು ಅದೊಂದು ಕಟ್ಟಡ ಇರ್ಬೋದು ಇನ್ಕ್ಲೂಡಿಂಗ್ ಇಂದ್ರ ಪೃಷ್ಠ ಅಲ್ಲೊಂದು ಕಾರಣ ಇದೆ ನಾವು ವಿಶ್ವಕರ್ಮ ಏನು ಅಕಸ್ಮಾತ್ ಆಗಿ ಅರ್ಮನೆ ಆಗಿರಲಿಲ್ಲ ಅಲ್ಲ ಕಾರಣ ಇದೆ ಹೀಗಿದ್ದಲ್ಲಿ ಈ ಜಗತ್ತು ಕಾರ್ಯವು ಕಾರಣವು ಈ ಜಗತ್ತು ಕಾರಣ ನಾವೆಲ್ಲರೂ ಈ ಜಗತ್ತಿನ ಒಂದು ಭಾಗ ಟೈಮಿ ಭಾಗ ಒಂದು ಮರಳಿನ ಕಣದಂತೆ ನಾವೆಲ್ಲ ಹಾಗಾದರೆ ಜಗತ್ತೆನ್ನು ಒಂದು ಕಾರ್ಯವಾದ ಮೇಲೆ ಈ ಜಗತ್ ಕಾರ್ಯಕ್ಕೆ ಕಾರಣವನ್ನು ಇರಲೇಬೇಕಲ್ವ ಆ ಕಾರಣ ಎರಡು ಒಂದು ಉಪಾದಾನ ಇನ್ನೊಂದು ನಿಮಿತ್ತ ಈ ಉಪಾದಾನ ನಿಮಿತ್ತ ಎರಡು ಅಲ್ಲಿ ಕಾರಣವಾಗಿದ್ದ ಮೇಲೆ ಅಂದರೆ ಯಾವುದು ಉಪಾದಾನ ಯಾವುದು ನಿಮಿತ್ತ ಮೊಟ್ಟ ಮೊದಲಿಗೆ ನಿಮಿತ್ತ ಹೊರತು ಯಾರ ಇಚ್ಛಾಶಕ್ತಿಯಿಂದ ಇದು ಆಯಿತು ಯಾರ ಜ್ಞಾನ ಶಕ್ತಿಯಿಂದ ಈ ಜಗತ್ತು ಉಂಟಾಯಿತು ಯಾರ ಕ್ರಿಯಾಶಕ್ತಿಯಿಂದ ಈ ಜಗತ್ತು ಉಂಟಾಯಿತು ಅನ್ನುವುದನ್ನು ನಾವು ಹೇಳಿದ್ದಾದ್ರೆ ಪ್ರಭು ಈಶ್ವರ ಎಕ್ಸೆಪ್ಟ್ ಚಾರುವಾಕ ಚಾರುವಾಕ ಒಬ್ಬನು ಹೊರತುಪಡಿಸಿ ಸಮಸ್ತ ಎಲ್ಲ ದರ್ಶನಗಳು ಎಲ್ಲ ಜ್ಞಾನಿಗಳು ಎಲ್ಲ ಪಂಡಿತರು ಎಲ್ಲ ಶಾಸ್ತ್ರಗಳು ಒಗ್ಬೋತಾವೆ ಈಶ್ವರ ಕರ್ತ ಇಟ್ ಕುಡ್ ಬಿ ಇಟ್ ದೆ ಸೇಸು ಫೈನ್ ನೋ ಪ್ರಾಬ್ಲಮ್ ಸಬ್ಸ್ ಅಲ್ಲ ಇಸ್ ನೋ ಫೈನ್ ವಿ ಹಾವ್ ನೋ ಪ್ರಾಬ್ಲಮ್ ಏನು ಆ ಹೆಸರಿನಿಂದ ಕರ್ಕೋತಾ ಇದ್ದಪ್ಪ ಕರ್ಕು ನಮಗೇನು ಸಮಸ್ಯೆ ಆದ ಸಮಸ್ಯೆ ಬೇರೆ ರೀತಿಯಲ್ಲಿ ಬಂತು ಯಾಕೆ ಉಪಾದಾನ ವಿಷಯದಲ್ಲಿ ಸಮಸ್ಯೆ ಬಂತು ನಿನ್ನ ಜಗತ್ತನ್ನ ಉಂಟು ಮಾಡಿದ ನಿಮ್ಮ ಏಸು ಈ ಜಗತ್ತನ್ನೇ ಬಿಟ್ಕೊಟ್ಟು ಬೇರೆ ಇದ್ದಾನೋ ಏನು ಇಲ್ಲೇ ಇದ್ದ ಓನ್ಲಿ ಹಿಂದೂ ಶಾಸ್ತ್ರ ವಿಷಯ ಭಗವಾನ್ ಜಿಯ ಅರ್ಥ ಭಗವಂತ ಇಲ್ಲೇ ಇದ್ದಾನೆ ಉಂಟು ಮಾಡಿದ್ದು ಅವನೇ ಮಾಡಿದ ನಂತರ ಇದ್ದದ್ದು ಅವನ ಹಿಂದೂ ಶಾಸ್ತ್ರ ಮಾತ್ರ ಹೇಳುತ್ತದೆ ನೂರ ಅರವತ್ತೆಂಟು ದೇಶಗಳಲ್ಲಿ ಭಾರತ ದೇಶ ಮಾತ್ರ ಈ ಉತ್ತರ ಕೊಡ್ತದೆ ಬೇರೆಯನ್ನು ಯಾವ ದೇಶಗಳು ಈ ಫಿಲಾಸಫಿಯನ್ನು ಹೇಳೋದಿಲ್ಲ ನಿಮಗೆ ಅದಕ್ಕೆ ಭಾರತ ದೇಶದ ಅಧ್ಯಾತ್ಮ ವಿದ್ಯೆಗೆ ಭಾರಿ ಮಹತ್ವ ಇದೆ ಒಂದಿದಿ ಒಂದಿದಿ ವೇದ ಸೃಷ್ಟೇಜಿಸ ಒಳ್ಳಿ ಉಪನಿಷ ಶೃಲ್ಕಾಪಿಸ ಜಗತ್ಕರ್ತಾ ಈಶ್ವರ ಅಕ್ಕೇ ಅಸ್ತಿ ಪ್ರಶ್ನೆ ಬರ್ತದೆ ಇಲ್ಲೇ ಇದ್ಕೊಂಡು ಹೆಂಗೆ ಮಾಡಿದ ಮಾಡಿದ ಮೇಲೆ ಇದ್ನು ಮಾಡಕ್ಕಿನ ಮುಂಚೆ ಇದ್ನು ಜಗತ್ತನ್ನ ಮಾಡಿದ ಮೇಲೆ ಅವನು ಬಂದು ಇಲ್ಲಿ ವಾಸ ಮಾಡಿದ್ನು ಮಾಡಕ್ಕಿನ ಮುಂಚೆನ ಇಲ್ಲಿ ಇದ್ನು ಇಲ್ಲಪ್ಪ ಮಾಡಕ್ಕ ಮುಂಚೆ ಜಗತ್ತೇ ಇದ್ದಿದ್ದಿಲ್ಲ ತತ್ ಅದನ್ನು ಸೃಷ್ಟಿಸಿದವನಾಗಿ ತದೇವ ಅದನ್ನ ಅವನೇ ಪ್ರಾವೇಶ ಪ್ರವೇಶ ಮಾಡಿದ ಹೇಗೆ ಆಯ್ತಿ ಪ್ರವೇಶ ಅವನು ಯಾಕೆ ಕಿರಣಿ ಪ್ರವೇಶ ಮಾಡಲಿಕ್ಕೆ ಹೋದ ಅವನು ಮಾಡಿದ ನಂತರ ಎಲ್ಲಿದ್ದು ಅಲ್ಲೇ ಇರ್ಬೋದಾಗಿತ್ತಲ್ಲ ಇಲ್ಲಪ್ಪ ಅವನು ತನ್ನೇ ಉಪಾದಾನವನ್ನಾಗಿ ಕ್ಯಮಿಕಾಕ್ಸಿಸ್ ಪಾಯಿಂಟ್ ತನ್ನೇ ಉಪಾದಾನವನ್ನಾಗಿ ಪ್ರಯೋಗಿಸಿದ್ದರಿಂದಾಗಿ ತನ್ನೇ ತಾನು ಪ್ರಯೋಗಿಸಿಕೊಂಡಿದ್ದರಿಂದಾಗಿ ಅವನು ಏಕರಿಂದ ಇದನ್ನ ಮಾಡಿದನೋ ಅದು ತಾನೇ ಆಗಿದ್ದರಿಂದ ತಾನೇ ಎಲ್ಲದರಲ್ಲಿ ಪ್ರವೇಶ ಹೀಗಾಗಿ ಅಷ್ಟ ಮೂರ್ತಿ ಭೃತ ದೇವ ಪೂಜೆ ಆಕಾಶವು ತಾನೆ ವಾಯುವು ತಾನೆ ಅಗ್ನಿಯು ತಾನೆ ನೀರು ತಾನೇ ಪೃಥ್ವಿಯು ತಾನೆ ವನಸ್ಪತಿಯು ತಾನೆ ಹಗಲು ತಾನೆ ರಾತ್ರಿಯು ತಾನೆ ಜೀವ ರಾಶಿಗಳು ಕೂಡ ತಾನೆ ಅದಕ್ಕೆ ಹಾಡು ತಾನೇ ತಂದಾನೆ ತಾನೇ ತಂದಾನ ತಾನೇ ಇದ್ದಾನ ತಾನೇ ತಂದಾನ ಮುರು ಕಿ ಡಂಗ್ಲಕ್ಕೆ ಡಂಗ್ಲಕ್ಕೆ ತಾನೇ ತಂದಾನಕ್ಕೆ ಡಂಗ್ ಡಂಗ್ಲಕ್ಕೆ ನಾವೇನಂತರ್ಗ ಮುರುಗಾರ್ ಹೌದ ದುರ್ಗ ಮುಳಗಿಯಾರ ಕೊಡ್ತಾರೆ ನೋಡು ಹ್ಮ್ ಆರಮ್ಮ ಅವ್ರ ಮನೆಯಲ್ಲಿ ಬಂದ್ಬಿಟ್ಟು ಯಾವಾಗ ಕೊಡ್ತಾರೆ ಸರಿ ನಿಜಿ ಹಂತಿದ್ದ ಎರಡು ಗಂಟೆ ಎರಡು ಮೂರು ನೀವು ಬೇರೆ ದಾರಿನ ಎದ್ದು ಹೊರ ಬರ್ಲೇಬೇಕು ನೀವು ಡ್ರಿಕ್ ಡ್ರಿಕ್ ರಿಕ್ ತಾನೇ ತಂದಾನು ಅಂದ್ರೆ ಅವರ ಬೆಳ್ಳಿ ಇಷ್ಟಿಷ್ಟು ಸಾಮಾನು ಇರ್ತಾವ ಬೆಳ್ಳಿ ಬೆಳ್ಳಿ ಕನ್ನಡಿ ಬೆಳ್ಳಿ ವಾಚನಕಿ ಬೆಳ್ಳಿ ಸೋಫಾ ಸೆಟ್ಟು ಎಲ್ಲ ಇಷ್ಟಿಷ್ಟು ಇರ್ತಾವ ಅವನ್ ಒಳಗೈರಗಿತ್ತು ತಾನೇ ತಂದಾನ ತಾನೇ ತಂದಾನ ಅರ್ಥ ಮಾಡ್ಕೊಡ್ರಿ ಅಲ್ಲಿ ಯಜಮಾನ ಭೋ ಇರ್ತಾನ ಬೆಳ್ಳಿ ಗೊಂಬಿರ್ತದೆ ತಾನೇ ತಂದಾನ ಅದ್ರ ಪಕ್ಕೊಂದು ಹೆಂಟ್ ಇರ್ತದೆ ತಾನೇ ತಂದಾನ ಅವ್ ನಾಲ್ಕು ಮಕ್ಕಳು ಇರ್ತಾವ ಅದೊಂದು ತಾನೇ ತಂದಾನ ಅರ್ಥ ಮಾಡ್ಕೊಡ್ರಿ ನಾವೇನ್ ತಂದೀವಿ ನಾವೇನ್ ತಂದೀವಿ ಜನ್ಮ ಜನ್ಮ ಅಂತಂದ್ರೆ ಕ್ಯಾರಿ ಫಾಲೋ ಮಾಡ್ರಿ ಇಗ್ನರ್ ಅನ್ಸ್ ಅಂತ ಅಜ್ಞಾನ ಆ ಒಂದು ಮೂಲದ್ಭುತವಾದ ಸಿದ್ಧಾಂತದ ಆಧಾರದ ವೇಳೆ ಭಾರತೀಯರು ಮೂರ್ಖರಲ್ಲ ನಾವು ಹೊಸ್ತರು ಪೂಜೆ ಮಾಡ್ತೇವೆ ವೃಕ್ಷ ಪೂಜೆ ಮಾಡ್ತೇವಿ ನೀರು ಪೂಜಿಸ್ತೇವೆ ಭೂಮಿ ಪೂಜಿಸ್ತೇವಿ ವನಸ್ಪತಿಯನ್ನು ಪೂಜಿಸ್ತೇವೆ ಬೆಳೆಯನ್ನು ಪೂಜಿಸ್ತೇವೆ ಮಕ್ಕಳನ್ನು ಪೂಜಿಸ್ತೇವಿ ತಂದೆ ತಾಯನ್ನು ಪೂಜಿಸ್ತೇವಿ ಹಿರಿಯರನ್ನು ಪೂಜಿಸ್ತೇವಿ ಗುರುಗಳನ್ನು ಪೂಜಿಸ್ತೇವೆ ನಮಗೆ ಎಲ್ಲವೂ ಪೂಜ್ಯ ಯೇಸು ಕೃಷ್ಣರು ಕೂಡ ಪೂಜ್ಯ ನಮಗೆ ಅದೇ ಒಂದು ದೃಷ್ಟಿಯನ್ನು ನಾವು ಹೇಳಿದ್ದಾದ್ರೂ ಸರ್ ಅವ್ರ ದೇವಸ್ಥಾನ ಕೆಡಿದ್ರಲ್ಲಿ ನಾವು ಹೋಗಿ ಉಸರ್ಚೆ ಕೆಡುವುದರಲ್ಲಿ ನಮ್ಮ ಫಿಲಾಸಫಿಯನ್ನ ನಾವೇ ನಾಶ ಮಾಡಿಕೊಂಡಂಗಾಗ್ತದೆ ನಮ್ಮ ನಂಬಿಕೆಗಳನ್ನ ನಮ್ಮ ವಿಶ್ವಾಸಗಳನ್ನ ನಮ್ಮ ಶಬ್ದಗಳನ್ನ ನಾವಾಗಿಯೇ ಇನ್ಸಲ್ಟ್ ಮಾಡಿದಂಗಾಗ್ತದೆ ಮೂರ್ಖರಲ್ಲ ಎಲ್ಲರಲ್ಲಿಯೂ ಭಗವಾನ್ ಭಗವಾನ್ ಭಗವಾನ್ ಭಗವಾನ್ ಅಸ್ತಿ ಭಗವಾನ್ ಅಸ್ತಿ ಈಶ್ವರ ಅಸ್ತಿ ಅಸ್ತಿ ಅಸ್ತಿ ಅಸ್ತಿ ಅಸ್ತಿ ಅಸ್ತಿ ಸದ್ ಏ ಆಸೀತ್ ಮೊದಲನೇ ಶ್ಲೋಕ ಸತ್ ಪ್ರತ್ಯಯ ಸೂರ್ಯ ಚಂದ್ರ ಇತರ ಗ್ರಹಗಳು ಇತರ ಲೋಕಗಳು ಎಲ್ಲವೂ ನಮ್ಮ ದೃಷ್ಟಿಯಲ್ಲಿ ಪೂಜ್ಯ ಭಾವದಲ್ಲಿ ಯಾರ ಮೇಲೆ ಯಾರಿಗೆ ದ್ವೇಷ ಈ ಪ್ರಪಂಚದಲ್ಲಿ ಯಾರಲ್ಲಿಯೂ ದ್ವೇಷ ಪಡೆದೇ ಇರೋರು ಯಾರು ಅಂದ್ರೆ ಹಿಂದೂಗಳು ಯಾರ ಬಗ್ಗೆ ನಮಗೆ ದ್ವೇಷ ಇಲ್ಲ ಎಲ್ಲರಿಗಾಗಿ ನಮ್ಮ ಪಾಗಲ ತಂದಿದ ಅತಿಥಿ ದೇವೋಭವ ಅನ್ವಯಿಸಿ ಆಶ್ಚರ್ಯ ನೋಡಿ ಇಲ್ಲೊಂದು ಫ್ಯಾಮಿಲಿ ಇದೆ ಬಹಳ ದೊಡ್ಡ ಫ್ಯಾಮಿಲಿ ಹಾನಿಗಲ್ನಲ್ಲಿ ಹಾನಿಗಲ್ನಲ್ಲಿ ಒಂದು ಬಾಬುರಾವ್ ದಿಸಾ ಎಂತ ಒಂದು ಫ್ಯಾಮಿಲಿ ನಾನು ಅವರ ಮನೆಯ ಸಂಪರ್ಕ ಮೂವತ್ತೆರಡು ವರ್ಷದಿಂದ ಅವ್ರ ಮನೆ ಸಂಪರ್ಕ ಇದ್ದೇನೆ ಹತ್ತೊಂಬತ್ತು ನೂರ ಎಂಬತ್ತೇ ಸಿ ಎಪ್ಪತ್ತೊಂಬತ್ತು ಎಂಬತ್ತೈಸಿಂದ ಅವ್ರ ಮನೆ ಸಂಪರ್ಕ ಇದ್ದಾನೆ ಅವತ್ತರಿಂದ ಇವತ್ತಿನವರೆಗೂ ನನ್ನ ಎದುರಿಗೆ ಒಂದು ಘಟನೆ ಅವ್ರ ಮನೆಯಲ್ಲಿ ಜರುಗಿದೆ ಏನು ಅಂದ್ರೆ ಕೂಟಿಟ್ಟು ಕಡಿಮೆ ಯಾರ ಬರಲಿ ಎಷ್ಟೇ ಜನ ಬರಲಿ ಅವರು ಹುಟ್ಟಿ ಕರೆ ವಾಪಸ್ ಕಳಿಸಿದ್ರು ಕರೆದ ಮೇಲೆ ನೀವು ಯಾರು ಯಾವ ಜಾತಿಯವರು ಅಂತ ಒಂದು ದಿವಸನು ಅವರು ಕೇಳಿದ ಜೀವಂತ ಉದಾಹರಣೆ ಕೊಡ್ತೇನೆ ನಾನು ಇವತ್ತು ಇತರ ಒಬ್ಬ ವ್ಯಕ್ತಿಯ ಮನೆಗೆ ಅವರು ಕೇಳ್ತಾರೆ ಅವನು ಗೊತ್ತಿರ್ತದೆ ಅವನು ಬ್ರಾಹ್ಮಣ ಅಂತ ಗೊತ್ತಿರ್ತದೆ ಆದ್ರೂ ಕೇಳ ಆದ್ರೆ ಇವರು ಎಂದೂ ಕೇಳಿಲ್ಲ ನಾನು ಅಂದ್ಕೊಳ್ಳೆ ನನ್ನ ಜೊತೆ ಹದಿನೈದು ಇಪ್ಪತ್ತು ಜನ ಇರ್ತಾರೆ ಅವ್ರ ಮನೆ ಒಳ ಕೂಡಿ ಜಾಗ ಇರೋದಿಲ್ಲ ಎಲ್ಲರನ್ನೂ ಹೊರ ಕೂಸಿರ್ತಾರೆ ಕೇಳೋ ಪ್ರಸಂಗ್ ಬರೋದು ಅಂತ ಅಂದ್ಕೊಂಡೆ ಆ ನನ್ನ ಜೊತೆ ಒಬ್ಬರಿಬ್ಬರು ಕೂಡ ಕರ್ಕೊಂಡು ಹೋಗಿದ್ದೀನಿ ಒಬ್ಬರಿಬ್ಬರು ಕೂಡ ಕರ್ಕೊಂಡು ಹೋಗಿದ್ದೀನಿ ಏನು ಶೂ ಜನ ಕರ್ಕೊಂಡು ಹೋಗಿದ್ದೀನಿ ಡ್ರೈವರ್ಸ್ ನಾನು ಕರ್ಕೊಂಡು ಹೋಗಿದ್ದೀನಿ ಇಂದಿನವರೆಗೂ ಒಂದು ದೂಸವೂ ಪ್ರಶ್ನೆ ಮಾಡಿದರು ಇದಕ್ಕಂತಾರೆ ಅತಿಥಿ ದೇವರು ಸಾತದು ಅದಕ್ಕೆ ಅವರ ಮನೆಯಲ್ಲಿ ಎಲ್ಲರ ಹೊಲಗಳು ನಾಶ ಆಗುವುದು ಎಲ್ಲರ ಗದ್ದೆಗಳು ನಾಶ ಆಗೋದು ಎಲ್ಲರ ತೋಟಗಳು ನಾಶ ಆಗೋದು ಅವರ ತೋಟಗಳು ಸಮೃದ್ಧವಾಗಿ ಇವತ್ತು ಇನ್ನು ಹಾಗೆ ಇದೆ ಏನು ಕೈ ಬಿಟ್ಟು ಹೋಗಿ ಅವರು ಎಂಬತ್ತೆಂಟು ವರ್ಷ ತೊಂಬತ್ತು ವರ್ಷ ಇವತ್ತಿಗೂ ಕೂಡ ಮಾಮಾಜಿ ಸಾಕ್ಷಿ ಇದ್ದ ಹೌದೆಂದ್ರೆ ಮಾಮಾಜಿ ಅಲ್ಲ ಅವ್ರ ಮನೆಯೊಳಗೆ ಯಾರು ಜಾತಿ ಕೇಳೋದಿಲ್ಲ ಅವರು ಎಲ್ಲ ಮತ್ತೇನ ರಾಜ ಆತಿಥ್ಯ ರಾಜಾತಿಥ್ಯ ನಮ್ಗೀಗ ಕೆಳ ಕೂಡ್ಲಿಕ್ಕಾಗೋದಿಲ್ಲ ನಮ್ಮ ಮೇಲೆ ಕೂಡ್ತೀನಿ ಅಷ್ಟೇ ವ್ಯತ್ಯಾಸ ಹೇಗೆ ನನಗೆ ಕೆಳ ಕೂಡ್ಲಿಕ್ಕಾಗೋದಿಲ್ಲ ಅಂತೇಳಿ ನನ್ನ ಮೇಲೆ ಕೂಡ್ತೀನಿ ಅಷ್ಟೇ ವಿನಃ ಬಂದವ್ರನ್ನೆಲ್ಲ ಮನೆ ಹಾಕಿ ಒಂದು ಮನೆ ಎದುರುಗಿಡೆ ಇಟ್ಟು ಅದರ ಮೇಲೆ ತಟ್ಟೆ ಇಟ್ಟು ರಾಜ ಅದೇ ಅಡಿಗೆ ಅದೇ ಆತಿಥ್ಯ ತುಂಬಾ ಊಟ ಮಾಡಿಸಿ ಬೇಕಾದ ಒಂದು ತಾಂಬೂಲ ಅನ್ನೋ ಇದ್ರ ಸಮಯ ಆ ಸಮಯದಲ್ಲಿ ಅದನ್ನು ಕೊಟ್ಟು ಕಳಿಸ್ತು ಇದು ಭಾರತ ದೇಶದ ಪರಂಪರೆ ಸಮಾನ ಎಲ್ಲೆಲ್ಲಿಯೂ ಈಶ್ವರನ ಕಂಡವರು ನಾವು ಪಕ್ಷಿಗಳಲ್ಲಿ ಪ್ರಾಣಿಗಳಲ್ಲಿ ಈಶ್ವರನ್ನು ಕಂಡವರು ಹಾವಿನಲ್ಲಿ ಈಶ್ವರನ ಕಂಡವರು ಗರುಡನಲ್ಲಿ ಈಶ್ವರನ್ನು ಕಂಡವರು ಹೌದು ಹಿರುಡೆಯಲ್ಲಿ ಈಶ್ವರನ ಕಂಡವರು ಇರುವೆಯಲ್ಲಿ ಅರ್ಶಾಭೂಮ ಏರಿಸಿ ಆ ಇರುವೆಗಳು ಎಲ್ಲಿವೆಯಲ್ಲಿ ಅರ್ಶನಾಭುಮ ಏರಿಸಿ ಅದು ಸ್ವಲ್ಪ ಸಕ್ಕರೆ ಹಾಕಿ ್ಕೊಳ್ಳಿ ವಾಟ್ ಡಸ್ ಇಟ್ ಮೇಕ್ ಅಸ್ ಲೈಕ್ ದಿಸ್ ವಾಟ್ ಇಸ್ ನಮ್ಮಲ್ಲಿ ಇಷ್ಟೊಂದು ಶ್ರೀಮಂತವಾದ ಭಾವವನ್ನು ಉಂಟು ಮಾಡಲಿಕ್ಕೆ ನಮ್ಮಲ್ಲಿ ಇರುವಂತ ಇಕ್ವೇಷನ್ ಯಾವುದಾದ್ರೂ ಇದೇ ಇಕ್ವೇಷನ್ನು ಜಗತಃ ಕರ್ತ ಈಶ್ವರ ಯಾವ ತರ ಅಂತಂದ್ರೆ ಬರ್ಕೊಳ್ಳಿ ಅಭಿನ್ನ ನಿಮಿತ್ತ ಉ ಕಾರಣ ಅಭಿನ್ನ ನಿ ಕಾರಣ ಈಶ್ವರ ಸಹ ಎಲ್ಲ ಸಹ ಸರ್ವಜ್ಞ ಸರ್ವಜ್ಞ ಸರ್ವಶಕ್ತ ಇನ್ ಬ್ಯೂಟಿಬುಲ್ ಸಹ ಸರ್ವಜ್ಞ ಸರ್ವಶಕ್ತ ಡೆಫನೇಷನ್ ಹೋಗಿತ್ತು ಇದು ಒಂದು ಡೆಫನೇಷನ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಪೂರ್ಣ ಹಿಂದೂ ಫಿಲಾಸಫಿ ಅರ್ಥ ಮಾಡ್ತೀವಿ ನಾವು ಯಾಕೆ ಇಡೀ ಜಗತ್ತಿಗೆ ನಾವು ತಲೆಯನ್ನ ಮೇಲೆ ಎತ್ತಿಡ್ದೇವೆ ಅನ್ನೋದು ನಿಮ್ಗೆ ಅರ್ಥಗಳು ರಾಜ ಈಶ್ವರ ಇತಿ ವಿದ್ಯುದ್ಧತೆ ರಾಜನನ್ನು ಈಶ್ವರ ಅಂತ ಗುರುತಿಸೋರು ನಾನು ರಾಜನು ಅಷ್ಟೇ ಪ್ರಜೆಗಳನ್ನು ಈಶ್ವರ ಅಂತ ಗುರುತಿಸ್ತಾನೆ ಪತಿಯು ಪತ್ನಿಯನ್ನು ಈಶ್ವರ ಅಂತ ಗುರುತಿಸ್ತಾನೆ ಪತ್ನಿಯು ಪತಿಯನ್ನು ಇಲ್ಲಿ ಪರಮೇಶ್ವರ ಅಂತ ಗುರುತಿಸ್ತಾರೆ ಇಡೀ ಪತಿ ಪತ್ನಿಯರು ಮಕ್ಕಳನ್ನ ಈಶ್ವರ ಅಂತ ಪೂಜೆ ಮಾಡ್ತಾರೆ ಮಕ್ಕಳು ತಂದೆ ತಾಯಿಗಳನ್ನು ಪೂಜಿಸ್ತಾರೆ ಇದಷ್ಟು ಈ ಒಂದೇ ಒಂದು ವಾಕ್ಯದ ಮೇಲೆ ಸಂಬಂಧ ಇದೆ ಎಂದು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಸರ್ವಜ್ಞ ಸರ್ವಶಕ್ತಃ ಈಶ್ವರ ಈ ಇದನ್ನು ಆಚರಿಸಿಕೊಂಡೇ ಹಬ್ಬಗಳು ಎಲ್ಲರಿಗೂ ಅರ್ಥ ಬರ್ತದೆ ನೋಡ್ರಿ ಇದೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಪೂರ ಕಲ್ಚರಿಗೆ ಅರ್ಥ ಬರ್ತದೆ ದೇವಸ್ಥಾನಗಳು ಇದನ್ನು ಆಧರಿಸಿಕೊಂಡ ದೇವಸ್ಥಾನಗಳು ಹಬ್ಬಗಳು ಬೇರೆ ಬೇರೆ ಬೇರೆ ಬೇರೆ ನೈವೇದ್ಯಗಳು ಬೇರೆ ಬೇರೆ ನೈವೇದ್ಯಗಳು ಈವನ್ ಸಿಂಪಲ್ ಬೆಳಗಿನ ಪೂಜೆಗಾಯಿ ಅದು ವಿಗ್ರಹ ಆರಾಧನೆ ಮಾಡ್ರೆ ಲಿಂಗ ಪೂಜೆಯನ್ನು ಅವರು ಆ ಪೂಜೆಯಲ್ಲಿ ಮೊದಲು ಈ ಶರೀರವನ್ನು ಪೂಜಿಸಿಕೊಡ್ತಾರೆ ಅದಕ್ಕೆ ಅಂಗನ್ಯಾಸ ಕರನ್ಯಾಸ ಇಲ್ಲಿ ಈ ದೇವರು ಇಲ್ಲಿ ದೇವರು ಇಲ್ಲಿ ದೇವರು ಇಲ್ಲಿ ದೇವರು ಇಲ್ಲಿ ಇಲ್ಲಿ ಇಲ್ಲಿ ಯಾವ್ದವರು ಇಲ್ಲಿ ದೇವರು ಆ ದೇವರು ಹೆಸರು ಕೊಂಡು ಪೂರ ಈ ಶರೀರವನ್ನ ದೇವೋ ದೇಹ ದೇಹವೋ ದೇವಾಲಯ ಪ್ರೋಕ್ತ ಕೆಂ ಪ್ರೋಕ್ತಃ ದೇವಾಲಯ ಇದು ಪ್ರೋಕ್ತ ಈ ದೇಹವೇ ಒಂದು ದೇವಾಲಯ ಅಷ್ಟರ ಮಟ್ಟಿಗೆ ಈ ವಾಕ್ಯ ನಮಗೆ ಎಕ್ಸ್ಪೋಸ್ ಮಾಡ್ತದೆ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಪೂಜ್ಯ ಸ್ವಾಮೀಜಿ ಅವರಿಗೆ ಒಂದು ಪ್ರಶ್ನೆ ಕೇಳುತ್ತಾರೆ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಪ್ರಶ್ನೆ ಒಂದು ಎರಡು ವರ್ಷದ ಕೇಳ ಸ್ವಾಮೀಜಿ ಉತ್ತರ ಕೊಡ್ತಾರೆ ಚಂದ್ರ ಏನಿದೆಯೋ ಅದೆಲ್ಲವೂ ಈಶ್ವರ ಇದು ಭಾರತೀಯ ಸಂಸ್ಕೃತಿ ಭಾರತೀಯ culture, ಇಂಡಿಯನ್ ಕಲ್ಚರ್ ಅಂದ್ರೇನು ದೀಪಾವಳಿ ನಮ್ಮ ಇಂಡಿಯನ್ ಕಲ್ಚರ್ ದಸರಾ ನಮ್ಮ ಇಂಡಿಯನ್ ಕಲ್ಚರ್ ಗಣೇಶ ಚೌತಿ ನಮ್ಮ ಇಂಡಿಯನ್ ಕಲ್ಚರ್ ತುಳಸಿ ಪೂಜೆ ನಮ್ಮ ಇಂಡಿಯನ್ ಕಲ್ಚರ್ ರಂಗೋಲಿ ನಮ್ಮ ಇಂಡಿಯನ್ ಕಲ್ಚರ್ ಮಾವಿನ ತುಳು ಇಂಡಿಯನ್ ಕಲ್ಚರ್ ಬಾಳೆ ಜಂಡು ಕಟ್ಟೋದು ಇಂಡಿಯನ್ ಗಂಗಾ ನಮ್ಮ ಇಂಡಿಯನ್ ಕಲ್ಚರ್ ಕಾವೇರಿ ನಮ್ಮ ಇಂಡಿಯನ್ ಕಲ್ಚರ್ ಎತ್ತಂತ ಹೇಳ್ಕೊತೋಗ್ತೀವಿ ಹಿಂಗೆ ಒಂದ್ ಕೆಲಸ ಮಾಡ ಇವೆಲ್ಲವನ್ನು ಸೇರಿಸಿ ಒಂದೇ ಒಂದು ವಾಕ್ಯ ಹೇಳಿ ಏನು ವಾಟ್ ಈಸ್ ಈಸ್ ನಥಿಂಗ್ ಬಟ್ God ಗಾಡ್ ಅದೇ ಅದೇ ನಾ ಹೇಳಿದ್ದೀನಿ ಎಷ್ಟು ಯಾಕೆ ಸಿದ್ಧ ಆಗಿದೆ ಅಂತಂದ್ರೆ ಆ ಈಶ್ವರ ಮತ್ತು ಕಾರ್ಯ ಕಾರಣ ಕಾರ್ಯ ಒಂದಕ್ಕೆ ಒಂದು ಬಿಟ್ಟು ಕೊಟ್ಟು ಬೇರೆ ಅದಕ್ಕೆ ಮುಂದಿನ ವಾಕ್ಯ ಏನು ಬಂತಂದ್ರೆ ಎಲ್ಲೆಲ್ಲಿ ಕಾರ್ಯ ಇದೆಯೋ ಅಲ್ಲಿ ಕಾರಣವು ಅನುಗತವಾಗಿರುತ್ತದೆ ಎರಡನೇ ಕ್ವಿಷ್ಯ ಎಲ್ಲೆಲ್ಲಿ ಕಾರ್ಯ ಇದೆಯೋ ಎಲ್ಲೆಲ್ಲಿ ಕಾರ್ಯ ಇದೆಯೋ ಅಲ್ಲಿ ಕಾರಣವು ಅನುಗತವಾಗಿರುತ್ತದೆ ಅನುಸರಿಸಿಕೊಂಡು ಇರುತ್ತದೆ ಕನ್ನಡದಲ್ಲಿ ಅನುಸರಿಸಿಕೊಂಡು ಇರುತ್ತದೆ ಉದಾಹರಣೆಗೆ ಎಲ್ಲೆಲ್ಲಿ ಚೈನ್ ಇದೆಯೋ ಅಲ್ಲಿ ಚಿನ್ನವು ಅನುಸರಿಸಿಕೊಂಡೇ ಇರುತ್ತದೆ ಎಲ್ಲೆಲ್ಲಿ ಘಟ ಇದೆಯೋ ಅಲ್ಲಿ ಮಣ್ಣು ಅನುಸರಿಸಿಕೊಂಡೇ ಇರುತ್ತದೆ ಎಲ್ಲೆಲ್ಲಿ ಶರ್ಟ್ ಇದೆಯೋ ಅಲ್ಲಿ ನೂರು ಅನುಸರಿಸಿಕೊಂಡೇ ಇರುತ್ತದೆ ಹಾಗೆ ಎಲ್ಲೆಲ್ಲಿ ಜಗತ್ತು ಇದೆಯೋ ಅಲ್ಲಿ ಈಶ್ವರನೇ ಅನುಸರಿಸ್ಕೊಂಡ ಹೌದಾ ಇಲ್ಲಿಗೆ ಮೊದಲನೇ ಶ್ಲೋಕ ಮುಗಿತು ಯು ಹ್ಯಾವ್ ಟು ಎಂಜಾಯ್ ನಾನೇ ಥ್ಯಾಂಕ್ ಯು ನನಗೆ ಉಳಿದವರೆಗೆ ಬರೀ ನಾಲ್ಕು ವಾಕ್ಯ ಮಾತಾಡಿ ಹೋಗಿ ನನಗೆ ಲಾಭ ಯು ಆಲ್ಶೋ ಶುಡ್ ಎಂಜಾಯ್ ನಾನು ಪ್ರತಿಯೊಂದು ವಾಕ್ಯಗಳು ಎಂಜಾಯ್ ಮಾಡ್ತಾ ಇರ್ತೇನೆ ಖುಷಿ ಪಡ್ತಾ ಇರ್ತೇನೆ ಇದ್ರಳ ಏನದ ಇದ್ರಿಗೆ ಇನ್ನೇನದು ಹೇಳೋದು ಬಾಕಿ ಇದೆಯಾ ಅಂತ ಹುಡುಕ್ತಿರ್ತೇನೆ ಅಂತಾದ್ರೂ ನೀವು ಮುಖ ಸಾಕ್ತ ನೋಡ್ಕೊ ಇದೇನಪ್ಪ ಮುಂದು ಸಾಕು ಇದನ್ನು ತನಕ ಮುಂದೆ ಹೋಗುವಷ್ಟು ಮುಂದೆ ಹೋಗಿ ಮುಗ್ಗಿಸ್ಲಿಕ್ಕೆ ನನ್ಗಿಷ್ಟ ಮಾಡ್ತಾ ಹೋಗೋಣ ಆರಭ್ಯತೆ ಜೀವ ಜಗತ್ ಪರಾತ್ಮ ಧಾನ ಮತ ಸಮಾವದಹಂ ಮತಿೋತ್ತೂನ್ಯಾ ಆರಭ್ಯ ಜೀವಜಗತ್ ಪರಾ ದಿಧಾನ ಮತ ಸಮಾವದ ಮತಿೋತ್ತಹಂ ೂನ್ಯನಿಷ್ಠಿ ಸಮಸ್ತಂ ಮತಂ ಎಲ್ಲ ಧರ್ಮಶಾಸ್ತ್ರಗಳು ಎಲ್ಲ ಮತಗಳು ಎಲ್ಲ ಜನಾಂಗ ಜಗತ್ತಿನಲ್ಲಿ ಎಷ್ಟು ಮತಗಳಿವೆಯೋ ಎಷ್ಟು ಮತಗಳಿವೆಯೋ ಎಷ್ಟು ದರ್ಶನಗಳಿವೆಯೋ ಎಷ್ಟು ಧರ್ಮಗಳಿವೆಯೋ ಇವೆಲ್ಲರೂ ಕೂಡ ಬ್ರಹ್ಮಣಾಮ ಬರುತ್ತಾರೆ ಬ್ರಹ್ಮ ಸೂತ್ರ ಬರ್ತಾರೆ ಹೇಳ್ತಾರೆ ಸಮಸ್ತ ಮತಂ ಆರಭ್ಯತೆ ತಮ್ಮ ಉಪದೇಶವನ್ನು ಪ್ರಾರಂಭ ಮಾಡ್ತವೆ ಮೂರೇ ಮೂರು ಸಂಗತಿಗಳಲ್ಲಿ ಕೂಡ ಪ್ರಾರಂಭ ಮಾಡ್ತವೆ ಸಮಸ್ತಂ ಜಗತ್ತು ಆರಭ್ಯತೆ ಪ್ರಾರಂಭ ಮಾಡ್ತಾವೆ ಮೂರೇ ಮೂರು ಅಭಿಧಾನೇನ ಮೂರೇ ಮೂರು ಹೆಸರಿನಿಂದ ಪರಮಾತ್ಮ ಆ ಮೂರು ಹೆಸರುಗಳೇನು ಜೀವ ಜಗತ್ತು ಪರಮಾತ್ಮ ಅರ್ಥಗಳಲ್ಲ ಜೀವ ಜಗತ್ತು ಪರಮಾತ್ಮ ಈ ಮೂರೇ ಮೂ ಅದೇ ಬೈಬಲ್ ಇರಲಿ ಕುರಾನ್ ಇರಲಿ ಬೌದ್ಧ ಧರ್ಮ ಇರಲಿ ಜೈನ್ ಧರ್ಮ ಇರಲಿ ಅದು ಯಾವ ಧರ್ಮಶಾಸ್ತ್ರವೇ ಆಗಿರಲಿ ಈ ಒನ್ ಚಾರುವಾಗ ಕೂಡ ಅವನ್ ಸಬ್ಜೆಕ್ಟ್ ಏನ್ ಗೊತ್ತ ಚಾರುವಾಕರಿಗೂ ಸಬ್ಜೆಕ್ಟ್ ಇದೆ ಏನ್ ಸಬ್ಜೆಕ್ಟ್ ದೇವರಿಲ್ಲ ಇವರೆಲ್ಲರೂ ದೇವರು ಇದ್ದಾನೆ ಅಂತ ಶುರು ಮಾಡ್ತಾರೆ ಅವನು ದೇವರಿಲ್ಲ ಅಂತ ಅಂತ ದೇವ್ರು ಬೇಕು ಅದೇ ಇಲ್ಲ ಅಂತ ಸಿದ್ಧ ಮಾಡಲಿಕ್ಕೆ ಇಲ್ಲಿ ಹನ್ನದಲ್ಲಿ ಕನ್ನಡಿ ಮಾಸ್ತರ್ ಅಂತಿದ್ದು ಕನ್ನೊಳ್ಳಿ ಮಾಸ್ತರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಅಂಡ್ ವೆರಿ ಓಲ್ಡ್ ನಾನು ಮೂವತ್ತೆರಡು ವರ್ಷ ಹಿಂದೆ ನೋಡೋದು ಇದ್ದು ಈಗ ನಲವತ್ತು ವರ್ಷದಿಂದ ಅವರನ್ನ ಪಲ್ಲಕ್ಕಿಯಲ್ಲಿ ಹಾಕೊಂಡು ಹಾನಿ ದಲ್ಲಗಳ ಮೆರವಣಿಗೆ ಮಾಡಿ ೇರುತ್ತರ ಯಾಕೆ ಅಂದ್ರೆ ನಾಸ್ತಿಕ ಧುರಂಧರ ನಾಸ್ತಿಕ ಧುರಂಧರ ಅಂದ್ರೆ ನಾಸ್ತಿಕವಾದಿಗಳಲ್ಲಿ ಅತ್ಯಂತ ಶ್ರೇಷ್ಠರು ಅವ್ರ ಕಾರಣ ಮಾಡಿ ಅವರು ಸ್ಕೂಲ್ ಮೆಸ್ಟ್ ಅವ್ರ ವಾದ ಏನು ಅಂದ್ರೆ ದೇವ್ರಿ ಮಾಡಿ ಅದಾಗಿ ಒಂದು ಐದಾರು ವರ್ಷನ ಹತ್ತು ವರ್ಷ ನಂತರ ನಾನು ಹಾಂಗ್ಲಿಗೆ ಬಂದ ಮೊಟ್ಟ ಮೊದಲಿಗೆ ಭಗವದ್ಗೀತಾ ಉಪನ್ಯಾಸವನ್ನ ಸಾರ್ವಜನಿಕರಿಗೆ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಲ ಅಲ್ಲಿ ನೀವು ಹಾಂಗಲ ಪ್ರವೇಶ ಆಗ್ತಾ ಇದ್ದಂತಾನೆ ಎಳಗಡೆ ಒಂದು ಸ್ಕೂಲ್ ಇದೆ ಇದೆ ಗರ್ಲ್ಸ್ ಸ್ಕೂಲ್ ಆ ಡಬಲ್ ರೋಡಿಂಗ್ ಪ್ರಾರಂಭ ಆಗ್ತದೆ ಆ ಡಬಲ್ ರೋಡ್ ಪ್ರಾರಂಭಕ್ಕೆ ಎದುರುಗಡೆ ಒಂದು ಸ್ಕೂಲ್ ಇದೆ ಅದು ಎದುರುಗಡೆ ಒಂದು ಹಾಲ್ ಇದೆ ಜನ ಬರ್ತಿದ್ರು ರಸ್ತೆ ಎಲ್ಲ ಫುಲ್ ಮೈಕ್ ಇಟ್ಟು ಟ್ರಾಫಿಕ್ ಎಲ್ಲ ಕ್ಲೋಸ್ ಬದಕ್ಕಿಂತ ಕೇಳಿ ಮಾತಾ ಸೊಸೈಟಿ ಎಲ್ಲ ಬರ್ದಿ ಇರ್ಲಿ ಅವಾಗ ಏಳು ದಿವಸ ಉಪನ್ಯಾಸ ಐದನೇ ದಿವಸ ಈ ಕನ್ವರ್ಣಿ ಮಾಸವರು ಅಲ್ಲಿ ಉಪನ್ಯಾಸ ಅದಕ್ಕೆ ಮುಂಚೆ ನನಗೆ ಸಮಾಚಾರ ಬಂದಿತ್ತು ಇವತ್ತು ಬರಲಿದ್ದಾರೆ ನಿಮ್ಮ ಜೊತೆ ಖಡ ಖಂಡಿತವಾಗಿ ವಾದ ಮಾಡ್ತಾರೆ ಹಂಗೆ ಹೀಗೆ ಬರ್ಲಿ ಬಿಡಿ ಬಂದು ಹಳ ವಯಸ್ಸಾಗಿ ಬಂದು ಬಂದು ಕೂತ್ಕೊಂಡು ರಾಶ್ಮಿ ಅವ್ರು ಎದ್ದ ನಿಂತು ಏನೋ ಮಾತಾಡ್ತಾರಂತ ತಿಳ್ಕೊಂಡೆ ಏನು ಮಾಡಲಿಲ್ಲ ಏನೋ ಪ್ರಶ್ನೆ ಕೇಳ್ತಾರೆ ಅಂತ ತಿಳ್ಕೊಂಡಿ ಏನು ಕೇಳ ನಾನು ಪಾಡಿ ನಾನು ಮುಗಿಸಿದೆ ಶಾಂತಿ ಶಾಂತಿ ಶಾಂತಿ ಅಂದ್ರೆ ಕೆಳಗಿಳದಲ್ಲಿ ನಾವು ಹೋಗ್ಬೇಕು ಮೋದನಪ್ಪನ ಬಂದರು ಮರುಗಿಸಬೇಕು ನನಗೆ ಇದೇ ಬಾಬುರಾಜದಲ್ಲಿ ತಿಂಡಿ ಕರ್ ಅವರು ಬಂದರು ನಾನು ಬಂದ್ರು ಹೇಳಿದರು ನಾನು ನಾಸ್ತಿಕವಾದಿ ಒಂದಾನೊಂದು ಸಮಯದಲ್ಲಿ ಒಂದಾನೊಂದು ಸಮಯದಲ್ಲಿ ದೇವರು ಇಲ್ಲ ಅಂತ ವಾದ ಮಾಡಿದವನು ನನಗೆ ಲೇಟ್ ಆಗುತ್ತ ದೇವರಿಲ್ಲ ಅಂತ ವಾದ ಮಾಡ್ಲಿಕ್ಕೂ ನಾನು ದೇವರನ್ನ ಆಚರಿಸಿಕೊಂಡೇ ಮಾಡ್ಬೇಕಲ್ವಾ ನನಗೆಷ್ಟು ಕೊಳ್ಳು ವಾದ ಮಾಡದೆ ಚಿಂತ ಅರ್ಥಿ ಆ ನಂತರ ಭಗವದ್ಗೀತೆ ಶರಣ ಬಂದಿದೆ ನಾನು ನಿಮಗೊಂದು ಭಗವದ್ಗೀತೆ ಪುಸ್ತಕವನ್ನು ಕೊಡ್ತೀನಿ ಅದು ಶಂಕರಾಚಾರ್ಯ ಭಗವಂತ ಅದು ನನ್ನ ಜ್ಞಾನಕಾರ್ಥ ನಿಮ್ಮ ಇರಲಿ ಅಂತೇಳಿ ಅವರು ಸಹ ಮಾಡಿ ಕೊಟ್ಟರು ಆ ಪುಸ್ತಕನ ರದ್ದು ಮಾಡುವುದು ಪುಸ್ತಕ ಮಾರ್ಕೆಟ್ ಸಿಗ್ತಾರೆ ಆದ್ರೆ ಅವರು ಅವ್ರ ಅವ್ರ ಜ್ಞಾಪಕ ನನಗಿರಲಿ ಅಂತಿದೆ ಆ ಪುಸ್ತಕ ನೋಡ್ತು ಮಾಡ್ತದೆ ಆದ್ರೆ ಅಲ್ಲಿದೆ ಹೆನವಳ್ಳಿ ಮಾಸ್ಕದಿಂದ ಸಮರ್ಪಿತವಾಗಿದೆ ಅಂತ ಬಂದು ಕೊಟ್ಟಿಲ್ಲ ಸೊ ನಾಸ್ತಿಕವಾದಿಗೂ ಕೂಡ ಏನ್ ಜೀವ ಜಗತ್ತು ಈಗ ನಾವು ಸ್ವಲ್ಪ ನೋಡೋಣಂತೆ ಇದು ಹೇಗೆ ವರ್ಕೌಟ್ ಆಗ್ತದೆ ನಾ ಹೇಳಿದ್ರೆ ನಿಮಗೆ ಮಾತಾಡಬೇಕು ಅಂದ್ರೆ ಎಂಟು ಉಪನಿಷತ್ತುಗಳು ಇರೋಗಿವೆ ಹ್ಯಾ ವರ್ಕೌಟ್ ಆಗ್ತದೆ ನೋವು ಪ್ರಾಕ್ಟಿಕಲ್ ಮನುಷ್ಯ ಜನ್ಮಿಸ್ತದೆ ಜನ್ಮಿಸಿಕೊಳ್ಳೆ ಜನ್ಮಿಸುವಾಗ ತಾನು ಗೊತ್ತಿಲ್ಲ ಮೊಟ್ಟ ಅವನ ಅರಿವಿಗೆ ಬರ್ತದೆ ಅದು ಹೇಳ್ಕೊಳಕ್ಕೆ ಬೇಕಾಗಿರಲಿ ಇಲ್ಲ ಅವನ ಅರಿವಿಗೆ ಏನು ಬರ್ತದೆ ಗರ್ಭದಲ್ಲಿ ತಾಯಿ ಉಸಿರಡಿಸ್ತಿದ್ರು ನಾನು ಬದುಕಿದ್ದ ಗರ್ಭದಲ್ಲಿದ್ದಾಗ ತಾಯಿ ಊಟ ಮಾಡಿದ್ರು ನಾನು ಬದುಕಿದ್ದ ತಾಯಿ ಹಾಲು ಕುಡಿತಿದ್ಲು ನಾನು ಬದುಕಿದ್ದೆ ಅಷ್ಟೇ ನಾನು ಬದುಕಿದ್ದೆ ನಾನು ಏನು ಮಾಡಿದ ಗರ್ಭಗಳು ಎಲ್ಲ ತಾಯಿ ಮಾಡ್ತಾ ಸಡನ್ ಆಗಿ ಅಂಬ್ರಿಕ ಅಂಬಲಿಕ ಕಾರ್ಡ್ ಯಾವಾಗ ಕಟ್ ಮಾಡ್ತು ಆಂಗ್ಳಿತ ಕಾಲು ಯಾವಾಗ ಕಟ್ ಮಾಡಿ ತಾಯಿಯಿಂದ ನಾನು ಸಪರೇಟ್ ಆಗ್ಬಿಟ್ಟೆ ತಾಯಿಯಿಂದ ನಾನು ಯಾವಾಗ ಸಪರೇಟ್ ಆಗ್ಬಿಟ್ಟೆ ಅವಾಗ ಎಲ್ಲ ಯಾರು ಮಾಡ್ಬೇಕು ಅದು ಭಾರಿ ದೊಡ್ಡ ಸಂಕಷ್ಟು ಅಲ್ಲಿ ತಾಯಿಯ ದಾಳಿಯಷ್ಟೇ ಉಸಿರಾಟ ಇಲ್ಲಷ್ಟು ಎಷ್ಟೊಂದು ಗಾಳಿ ಇಷ್ಟು ಕಾಳಿ ಒಳಗಡೆ ನಾ ಇಂತಿಷ್ಟೇ ನಾವು ಒಳಗೆ ತೋಬೇಕು ಸ್ಟೂ ಒಳಗ ಒಂದು ಕತ್ತಲೆ ಕೋಣೆ ಇಲ್ಲಿ ಬ್ರೈಟ್ ಎಲ್ಲ ಕಳೆದು ಇದನ್ನು ನೋಡೋದು ಭಾರಿ ಕಷ್ಟ ಮನೆ ಇದನ್ನು ಗ್ರಹಿಸೋದು ಭಾರಿ ಕಷ್ಟ ಆದ್ರೂ ಕೂಡ ನಾನು ಕಷ್ಟಪಟ್ಟು ನನ್ನ ನಾನು ಉಳಿಸಿಕೊಂಡಿ ಎಷ್ಟು ಬೇಕು ಅಷ್ಟು ಹುಷಾರು ಸುಮಾರು ದಟ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಜಗತ್ತಿಗೆ ಬಂದಾಗ ಅದು ನನ್ನ ಮೊದಲನೇ ಅನುಭವ ಅದು ನನ್ನ ಜಗತ್ತು ಅಂತ ಆಯ್ತಾ ಅದು ನನ್ನ ಜಗತ್ತು ಹೇಗೆ ಹೇಗೆ ಹಸಿವು ನೀಡುವಿಕೆಗಳು ಹೆಚ್ಚಿನ ಆಯಿತು ಹಾಗೆ ಜಗತ್ತಿನ ಸಂಬಂಧಗಳ ವಿಷಯಗಳು ಬದಲಾಗ್ತಾ ಹೋಗಿ ಇದು ಬರೀ ಉಸಿರಾಟ ಒಂದೇ ಮುಖ್ಯ ಅಲ್ಲ ಚಳಿ ಗಾಳಿ ಅಷ್ಟೇ ಮುಖ್ಯ ಅಲ್ಲ ಈಗ ನನಗೆ ಹಸಿವಿಗಾಳಿ ಹಾಲು ಮುಖ್ಯ ನಾವು ಯಾಕೆ ಹುಟ್ಟಿದಾಗ ಅರ್ಥ ಇದಕ್ಕೆ ಆಗೋದು ನಾವು ಉಸಿರಾಟದ ಕಷ್ಟ ಇಷ್ಟೊಂದು ಟೆನ್ಸ್ ಆಫ್ ಆಕ್ಸಿಜನ್ ಒಳಗೆ ನನಗೆ ಬೇಕಾದ್ದು ಬರೀ ಒಂದ್ ಎರಡು ಅಂಶ ಅಷ್ಟೇ ಸ್ಟೂಮಚ್ ಬಂದ್ವಿ ಅದಕ್ಕೆ ಆಳು ನಾವು ಎಲ್ಲವೂ ಟೂಮಚ್ ವಿಪುಲ ಎಲ್ಲವೂ ವಿಪುಲ ಮತ್ತೆ ಅದನ್ನು ಯಾರು ಕಂಟ್ರೋಲ್ ಮಾಡಬೇಕು ನಾನೇ ಒಳಗಿದ್ದಾಗ ತಾಯಿ ಕಂಟ್ರೋಲ್ ಮಾಡ್ತಿದ್ದೆ ತನ್ನ ಉಸಿರಾಟದಿಂದ ನನ್ನ ಹೃದಯ ಕೆಲಸ ಮಾಡ್ತಿದ್ದೀವಿ ತನ್ನ ಉಸಿರಾಟದಿಂದ ನನ್ನ ರಕ್ತ ಚಂದ ಕೆಲಸ ಮಾಡ್ತಿತ್ತು ಆ ಒಂದೇ ಒಂದು ಅವಳ ಚಟುವಟಿಕೆಗಳಿದೆಯೋ ಅವುಗಳಿಂದಾಗಿ ಆ ಅಮೆರಿಕಾ ಕಾರ್ಡ್ ಮೂಲಕವಾಗಿ ನನ್ನ ದೇಹದೊಳಗೆ ಪ್ರವೇಶ ಮಾಡಿ ನನ್ನ ದೇಹದೊಳಗಿನ ಎಲ್ಲ ಚಟುವಟಿಕೆಗಳು ತಾಯಿ ಕಂಟ್ರೋಲ್ ಮಾಡ್ತಾ ಇದ್ದಾಗಲೇ ಎಷ್ಟು ದೊಡ್ಡ ಜವಾಬ್ದಾರಿ ನನಗೆ ಆ ಜವಾಬ್ದಾರಿ ಎದುರಿಸಿಕಾಗದೆ ನಾನು ಏನ್ ಮಾಡ್ತಾ ಇದ್ದೆ ಅಳ್ತಾ ಇದ್ದೆ ಅಳಿಲು ನಾನು ಹೊಡೆದು ಹಳಿಸ್ತಾನೆ ಉಂಟ ಕಾಲ ಹಿಡಿದು ಪಟ ಪಟ ಹುಡುಗ ನಾವು ಅಂತೀವಿ ನೀರ ಕಳಂಗೆಲ್ಲ ಅಳ ಅಂತ ಅಳವಸ್ತಾರೆ ಅದಾದ್ ಕೇಳೆ ಎಲ್ಲರಿಗೂ ಸಮಾಧಾನ ನೋಡ್ರಿ ಈ ಸಂಸಾರ ಹೆಂಗದ ಅಳವರನ್ನು ನೋಡಿ ಸಮಾಧಾನ ಪಡುತ್ತದೆ ನೋಡಿ ಎಂದು ಸಮಾಧಾನ ಅಳವರನ್ನು ನೋಡಿ ಸಮಾಧಾನ ಪಡುತ್ತದೆ ಯಾರಾದ್ರೂ ಅಳದೇ ಇದ್ರೆ ಅಳಸಿನ ಮೇಲೆ ಸಮಾಧಾನ ಆಗ್ತದೆ ಸಂಸಾರ ನೋಡಿ ನಾನು ಏನ್ ಹೇಳ್ಬೇಕಾಗಿಲ್ಲ ನೀವೇ ನೋಡಿ ಅಕ್ಕಪಕ್ಕ ನಿಮ್ಮ ಬಂಧುಗಳು ಬಾಂಧವರನ್ನು ನೋಡಿ ಎದುರಿಗೆ ಅವರನ್ನು ತೋರಿಸ್ಲಿಕ್ಕಿಲ್ಲ ಆದ್ರೆ ಅದು ಏನೋ ಒಂಥರ ಸಮಾಧಾನ ನೋಡ ನಂಗೆ ಮಗ ಹ್ಯಾಂಗ್ ಮಾಡಲ್ಲ ಹ್ಯಾಂಗ್ ಆಗ್ತಾಡ ಎಷ್ಟು ಸಮಾಧಾನ ಬನ್ನಿ ನಿಮ್ಗೆ ಇದು ಮೊದಲನೆಯ ಅದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದು ವಿಷಯಗಳನ್ನು ನಾನು ಐದು ಇಂದ್ರಿಯಗಳ ಮೂಲಕವಾಗಿ ಏನು ಮೊಟ್ಟ ಮೊದಲಿಗೆ ಅನುಭವಿಸುತ್ತೇನೋ ಆ ಮೂಲಕವಾಗಿ ಬೆಳೆದಂತೆ ಬೆಳೆದಂತೆ ಕೋಟ್ಯಾನು ಕೋಟಿ ಅಸಂಖ್ಯವಾದ ಅನುಭವಗಳನ್ನು ರಿಜಿಸ್ಟರ್ ಮಾಡ್ಕೋತೇನೋ ಅದಷ್ಟನ್ನು ಜಗತ್ತು ಎಂದು ಪರಿಗಣಿಸಲ್ಪಡುತ್ತದೆ ಇದಿಷ್ಟೇ ಜಗತ್ತಲ್ಲ ಇದು ದೃಷ್ಟ ಜಗತ್ತು ಬಂದ್ಕೊಳ್ಳಿ ಇದು ಯಾವ ಜಗತ್ತು ಇಷ್ಟದಂಗೆ ನಾವು ಹೇಳಿದ್ದು ದೃಷ್ಟ ಜಗತ್ತು ಇನ್ನು ಅದೃಷ್ಟ ಜಗತ್ತುಿದೆ ಅದೃಷ್ಟ ಜಗತ್ತು ಆ ಅದೃಷ್ಟ ಜಗತ್ತು ಯಾವುದು ನಮಗೆ ನಮ್ಮ ಭೌತಿಕ ಅರಿವಿಗೆ ಬರಲಾರದೆ ಫಿಸಿಕಲ್ ಎಕ್ಸ್ಪೀರಿಯನ್ಸ್ಗೆ ಒಳಪಡದೆ ಆದರೂ ಅನುಭವಕ್ಕೆ ಬರ್ತಾ ಇವೆ ಅನ್ನೋ ಅವು ಅದೃಷ್ಟ ನಮ್ಮ ಭೌತಿಕ ಅನುಭವಕ್ಕೆ ಅವು ಸಿಗುದು ಭೌತಿಕ ಅನುಭವಕ್ಕೆ ಅವು ಸಿಗುದು ರಾತ್ರಿ ಹತ್ತು ಗಂಟೆ ಆದರೂ ಕೂಡ ನನಗೆ ಆಹಾರ ಸಿಗದೆ ಇದ್ದಾಗ ಕುಡಿಲಿಕ್ಕೆ ನೀರು ಸಿಗದೆ ಇದ್ದಾಗ ನಾನಾಪಕಾರವಾದ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾಗ ಯಾವುದೋ ಕಾಡಿನಲ್ಲಿ ಅಕಸ್ಮಾತ್ ಒಂದು ಕೋತಿ ಬಂದು ಎರಡು ಬಾಳೆಹಣ್ಣುಗಳನ್ನು ಎಸೆದು ಹೋದರೆ ಇದು ಅದೃಷ್ಟ ಜಗತ್ತು ಯಾವ ಯಾವ ಪ್ರಯತ್ನವನ್ನು ನೀನು ಮಾಡಿ ಹಣ್ಣನ್ನು ಪಡ್ಕೊಂಡಿ ನೀನು ಎದುರಿಗೆ ಹೆಸರು ಹೋಗಬೇಕು ಯಾವ ಪ್ರಯತ್ನ ಮಾಡಿ ಏನು ಪ್ರಯತ್ನ ಹಾಗೆ ನಿಮಗೆ ಹೇಗೆ ಸಿಗ್ತೀನಿ ನಿನ್ನ ಹೆಸರಿನಲ್ಲಿ ಲಭ್ಯ ಇದ್ದಂತಹ ಅದೃಷ್ಟ ಪುಣ್ಯಗಳು ಅದೃಷ್ಟ ಸುಕೃತಗಳು ಅದೃಷ್ಟ ಅವುಗಳನ್ನು ಪಾಪ ಪುಣ್ಯ ಅಂತ ಪರಿಗಣಿಸಲಾಗ್ತದೆ ಅವುಗಳಿಗೆ ತಕ್ಕಂತ ಲಭ್ಯ ಇರುವ ಲೋಕಗಳು ಅವು ಪಾಪ ಪುಣ್ಯ ಲೋಕಗಳು ಅಂತ ಪರಿಗಣಿಸಿಕೊಳ್ತವೆ ಆ ಲೋಕಗಳನ್ನ ಅದೃಷ್ಟ ಜಗತ್ತು ಅಂತ ಕರೆಯುತ್ತೆ ಸ್ವಾಮಿ ನೀವು ಯಾವಾಗ ಹೋಗಿದ್ರೆ ಅದೃಷ್ಟ ಜಗತ್ತಿಗೆ ಅದೃಷ್ಟ ಜಗತ್ತಿಗೆ ನಾವು ಓದಿದ್ದು ಈ ದುಷ್ಟ ಜಗತ್ತಿನಲ್ಲಿ ಹುಟ್ಟಿದಾಗಲೇ ಅದು ಏನಾಗಿಬಿಡ್ತದೆ ಆ ಕ್ಷಣವೇನ ಅಳಿಸೋಗುತ್ತದೆ ನಿಮಗೂ ಅಷ್ಟೇ ನಮಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಹೇಗೆ ಅಂದ್ರೆ ನಿದ್ರೆಗೆ ಹೋದ ತಕ್ಷಣ ಕನಸಿನ ಲೋಕಕ್ಕೆ ಹೋದ ತಕ್ಷಣ ಎಚ್ಚರದ ಜಗತ್ತು ಅಳಿಸೋಗ್ತದೆ ಇಲ್ಲ ಎಚ್ಚರದ ಜಗತ್ತು ಜಗತ್ತಿನಲ್ಲಿ ಕನಸಿನ ಪೂರ್ಣ ದೃಶ್ಯ ಅನುಭವ ಎಲ್ಲವೂ ಅಳಿಸಿ ಹೋಗುತ್ತದೆ ಹೌದಾ ಕನಸಿಗೆ ಹೋದಾಗ ಎಚ್ಚರ ಅಳಿಸುತ್ತದೆ ಅದರ ಕ್ಲೇಸ್ ಕೂಡ ಇರುವುದಿಲ್ಲ ಎಚ್ಚರಿಕೆ ಬಂದಾಗ ಅದು ಅಳಿಸುತ್ತದೆ ಹಾಗೆ ಇಲ್ಲಿಗೆ ಬಂದಾಗ ಅಲ್ಲಿಂದ ಎಲ್ಲ ಅಳಿಸುತ್ತವೆ ಅಲ್ಲಿಗೆ ಹೋದಾಗ ಮೂರು ಇನ್ಕ್ಲೂಡಿಂಗ್ ಸಿಸ್ ಮ್ಯಾನ್ ಎಲ್ಲ ಅಳಿಸೋದು ನನಗೆ ಗೊತ್ತಿಲ್ಲ ಇಷ್ಟು ಸಿಂಪಲ್ ಅದ ಈ ಜನರಿಗೆ ಯಾಕೆ ಆಗ್ತಾ ಇದೆ ಹಣ ಒಯ್ದು ವೈದ್ಯ ಸುಸ್ ಬ್ಯಾಂಕ್ನಾಗಿರುತ್ತಾರೆ ಎಷ್ಟು ಮಂದಿ ಇಟ್ಟವರು ಎಷ್ಟು ಜನ ಸಂಸ್ಕೃತಿ ಸೇರಿದ್ರು ಬರಲೂರು ನಿವಾಸಿಗಳಾದ್ರು ಅವರು ಹಣ ಪಡಿತಾ ಇದೆ ಆ ದೇಶಕ್ಕೆ ಉಪಯೋಗ ಬಿಡ್ತದೆ ಮೆನ್ ನೋ ಬಡಿ ಕ್ಲೇಮ್ಸ್ ದಿ ಮನಿ ದಿ ಮನಿ ಇಸ್ ಮನಿ ಕಾರ್ ಫಿಟೆಡ್ ಆ ಲೋಕಲ್ ಕಂಟ್ರಿ ಅನ್ನೋದು ದೇಶ ಆ ದೇಶ ಅದನ್ನು ಉಪಯೋಗಿಸಿಕೊಡ್ತು ಅಂದ್ರೆ ಸ್ವಿಸ್ ದೇಶವನ್ನ ಶ್ರೀಮಂತ ದೇಶಗಳನ್ನಾಗಿ ಮಾಡಿದವರು ಯಾರು ಯಾವ ಹಣದಿಂದ ನಮ್ಮ ಹಣದಿಂದ ಇನ್ನೊಂದು ದೇಶವನ್ನು ಶ್ರೀಮಂತ ಮಾಡುವುದು ತಪ್ಪು ಆ ಹಣ ವಾಪಸ್ ತಂದ್ರಿ ಅಂತ ಅಂದದ್ದು ದೊಡ್ಡ ಅಪರಾಧವೇ ಹೇಗೆ ಎಚ್ಚರದ ಜಗತ್ತು ಕನಸಿಗೆ ಅಳಿಸಿ ಅಳಿಸಿ ಹೋಗ್ತದೋ ಅಥವಾ ಕನಸಿನ ಜಗತ್ತು ಎಚ್ಚರದಲ್ಲಿ ಅಳಿಸಿ ಹೋಗ್ತದೋ ಹಾಗೆಯೇ ಈ ದೃಷ್ಟ ಲೋಕದಿಂದ ಆಚೆಗೆ ಇರುವಂತಹ ಲೋಕಗಳು ಅದೃಷ್ಟ ಲೋಕಗಳು ನಾವೆಲ್ಲರೂ ಅನುಭವಿಸಿವೆ ಈ ಲೋಕಗಳನ್ನ ಆದ್ರೆ ಇವತ್ತು ನಮ್ಮ ಸ್ಮೃತಿಯಲ್ಲಿಯವೂ ಇಲ್ಲ ಅಲ್ಲಿ ಹೋದಾಗ ಹಿಂಗ ಮಾತಾಡ್ತಿರ್ತೇವೆ ಈ ಕಳೆದ ಜನ್ಮದಾಗ ನೀನು ಯಾರ ದೇಶದಾಗಿದ್ದೀಪ ಬೇಗ ಗೊತ್ತಿರಬೇಡ ಮಳೆ ಯಾರು ಅಳಿಸೋ ಉಂಟಾಗಲ್ಲ ಅಲ್ಲಿ ಇಲ್ಲೇನು ಮಾತಾಡುತ್ತೆ ಹಂಗಾರ ಮಾತ ದೃಷ್ಟ ಜಗತ್ತು ಅದೃಷ್ಟ ಜಗತ್ತು ಓಕೆ ಜಗತ್ತು ನಮ್ಮ ಅನುಭವಕ್ಕೆ ಬರ್ತು ಯಾರ ಅನುಭವಕ್ಕೆ ಈ ಜಗತ್ತು ಬಂತು ಎಕ್ಸ್ ವೈ ಯಾರ ಅನುಭವಕ್ಕೆ ಈ ಜಗತ್ತು ಬರುತ್ತೆ ಅವನ ಜೀವ ಏನಂತ ಕರೆದ್ರು ಜೀವ ಅವನು ನೋಡುವವನು ಕೇಳುವವನು ತಿನ್ನುವನು ಉಣ್ಣುವವನು ಮಾಡುವವನು ಕರ್ತ ಭೋಕ್ತ ಕರ್ತ ಭೋಕ್ತ ಆಗಿದ್ನಲ್ವಲ್ವಾ ಸುಖಿ ದುಃಖಿ ಆಗಿದ್ನಲ್ಲೋ ಈ ಜೀವ ಅಂದ್ರೆ ಜಗತ್ತನ್ನ ಅನುಭವಿಸುವವನು ಜೀವ ಜೀವನಿಗೆ ಅನುಭವಿಸಲ್ಪಟ್ಟಂತಹದ್ದೇನಿದೆಯೋ ಅದು ಜಗತ್ತು ವಾಸ್ತವಿಕವಾಗಿ ಇದು ಎರಡೇ ಇನ ಬೇಡ ಬೇಡ ಮುಗಿಸಿಕೊಳ್ಳೋಣ ಅರ್ಥ ಅದನ್ನು ಮುಗಿಯೋದು ಯಾಕೆ ಅಂತ ಹೇಳ್ತೀನಿ ಈ ಎಕ್ಸ್ ಜೀವ ಶಬ್ದ ಸ್ಪರ್ಶಾದಿಗಳಿಂದ ಕೂಡಿದ ಜಗತ್ತನ್ನ ಅನುಭವಿಸ್ತಾ ಅನುಭವಿಸ್ತಾ ಅನುಭವಿಸ್ತಾ ಏನೋ ಒಂದು ಲೆಕ್ಕದಲ್ಲಿ ಕೆಲಸದಲ್ಲಿ ತೊಡಗಿರ್ತ ಏನೋ ಒಂದು ಲೆಕ್ಕ ಒಂಬತ್ತು ಕಾಲಿಗೆ ಬಸ್ ಕ್ಯಾಚ್ ಮಾಡಿ ಇದು ಒಂದೊಂದು ಲೆಕ್ಕಾಚಾರ ಅದ ಅಡ್ಜಸ್ಟ್ ಮಾಡ್ತಾನೆ ಅಲ್ಲಿಗೆ ಬಸ್ ಸ್ಟಾಪ್ಗೆ ಹೋಗ್ತಾನೆ ತಿಳ್ಕೊಳ್ಳಿ ಈಗ ಒಂದು ಬಸ್ ಹತ್ತದಷ್ಟೇ ಬಾಕಿ ಆದ್ರೆ ಅದು ಬಸ್ ಕ್ಯಾನ್ಸಲ್ ಆಗಿತ್ತು ಅವ್ರ ರೆಡಿ ಏನೋ ಅಲ್ಲ ನನ್ನ ಪ್ರಯತ್ನದ ಕೈ ಘಟನೆಗಳು ಜರುಗುತ್ತವೆ ನನ್ನ ಪ್ರಯತ್ನದ ಕೈಗಳನ್ನ ಮೀರಿ ಕಾಣದ ಕೈಗಳು ಪ್ರವೇಶ ಅದು ಅಮೆರಿಕನ್ ಇರ್ಬೋದು ಇಟಾಲಿಯನ್ ಇರ್ಬಹುದು ಅವಳ ಭಾರತೀಯನ್ ಆಗಿರ್ಬೋದು ಯುರೋಪಿಯನ್ ಆಗಿರ್ಬೋದು ಮನುಷ್ಯ ಅನ್ನುವವನಿಗೆ ಇವೆಲ್ಲವೂ ಕೂಡ ಅನುಭವಕ್ಕೆ ಬಂದ ಬರ್ತಾವೆ ಇಷ್ಟು ಮಾತ್ರ ಸಾಲದು ನಾನು ನನ್ನ ಪ್ರಯತ್ನ ಮಾತ್ರ ಸಾಲದು ಈ ಜಗತ್ತು ಮಾತ್ರ ಸಾಲದು ಇವೆಲ್ಲೂ ಮೀರಿ ನನ್ನ ಅನುಭವಕ್ಕೆ ಇನ್ನೊಂದು ಕೈವಾಡ ಇದೆ ಇನ್ನೊಂದು ಶಕ್ತಿಯ ಕೈವಾಡ ಇದೆ ಅದೃಷ್ಟ ಶಕ್ತಿಯ ಕೈವಾಡ ಇದೆ ಅದನ್ನ ಪ್ರಾರಂಭಕ್ಕೆ ಅವ ಏನಂತ ಗುರುತಿಸ್ತಾನೆ ಈಶ್ವರ ಇದು ಹಿಂದೂ ಫಿಲಾಸಫಿ ಅಲ್ಲ ಇದು ಅಮೆರಿಕನ್ ಫಿಲಾಸಫಿ ಅಲ್ಲ ಇದು ಔಲ ಯುರೋಪದ ಫಿಲಾಸಫಿ ಅಲ್ಲ ಇದು ಎಲ್ಲರ ಫಿಲಾಸಫಿ ಆರಭ್ಯತೆ ಜೀವ ಜಗತ್ ವರಾತ್ಮ ಏನ್ ಮಾಡ್ತಾನೆ ಎಲ್ಲಾ ದರ್ಶನಗಳು ಎಲ್ಲಾ ಧರ್ಮಗಳು ಎಲ್ಲಾ ಮತಗಳು ಅಭಿಧಾನೇನ ಏನು ಅಭಿಧಾನ ಅಭಿಧಾನ ಅಂದ್ರೆ ಹೆಸರು ಜೀವ ಅಭಿಧಾನ ಜಗತ್ ಅಭಿಧಾನೇನ ಪರಾತ್ಮ ಅಭಿಧಾನ ತತ್ವ ಸಮಸ್ತ ಮತಂ ಆರೇ ಸಮಸ್ತ ಮತಂ ಆರ ಪ್ರಾರಂಭ ಮಾಡ್ತಾರೆ ಇದಂತ್ರಯ್ ಮುಂದಿನ ವಾಕ್ಯ ನೋಡಿ ಶ್ನುಜಾರ್ ನೀವು ಕೇಳ್ತೀನಿ ಈ ಮೂರರಲ್ಲಿ ದೇವರ ಅಸ್ತಿತ್ವವನ್ನು ನಂತರ ಸ್ವೀಕಾರ ಮಾಡಿ ಪ್ರಾರಂಭಕ್ಕೆ ಸ್ವೀಕಾರ ಗರ್ಭದಲ್ಲಿದ್ದಾಗ ದೇವರು ದೇವರು ಅಂತ ನಾವು ಸ್ವೀಕಾರ ಮಾಡಬೇಕು ಗರ್ಭದಿಂದ ಬಲಿಗೆ ಬಂದ ಮೇಲೆ ಜಗತ್ತಿನ ಅನುಭವಗಳನ್ನು ಅನುಭವಿಸಿದ ಮೇಲೆ ನಾನು ಪ್ರಬುದ್ಧನಾಗಿ ಬೆಳೆದು ನಿಂತ ಮೇಲೆ ನನ್ನ ಕೈ ಮೀರಿ ಬೇರೆ ಶಕ್ತಿ ಇದೆ ಅನ್ನೋದು ಥರ್ಡ್ ಫ್ಯಾಕ್ಟ್ ಯಾವುದು ಈಶ್ವರ ಈಸ್ ಅ ಥರ್ಡ್ ಫ್ಯಾಕ್ಟ್ ಈಸ್ ನಾಟ್ ಅ ಫಸ್ಟ್ ಫ್ಯಾಕ್ಟ್ ಅದನ್ನ ಒಪ್ಪುವ ಪೂರ್ವದಲ್ಲಿ ಒಂದನ್ನು ಒಪ್ಪಿಕೊಂಡಿದ್ದೀನಿ ಅದು ಸೆಕೆಂಡ್ ಫ್ಯಾಕ್ಟರ್ ಏನು ಜಗತ್ ಜಗತ್ ನನಗೆ ಮೊಟ್ಟ ಮೊದಲಿಗೆ ಅನುಭವದ ಯಾವುದು ಜಗತ್ ಈಶ್ವರ ನನ್ನ ಅನುಭವಕ್ಕೆ ಬಂದಿಲ್ಲ ಇವರು ನಾವು ಅಲ್ಲಿ ಇಲ್ಲಿ ಓದಿ ಪಿಕಪ್ ಮಾಡ್ತೇವೆ ಇವ ಓದಕ್ಕೆ ನಮಗೆ ಬೇಕಾದಷ್ಟು ಸಾಯುತ್ತೆ ಅಲ್ಲಿ ಅಲ್ಲಾನು ಓದ್ತೀವಿ ಖುದಾನ್ನೂ ಓದ್ತೀವಿ ರಹೀಮನ್ನು ಓದ್ತೀವಿ ಈಶ್ವನೂ ಓದ್ತೀವಿ ಶಿವನು ಓದ್ತೀವಿ ವಿಷ್ಣು ಓದ್ತೀವಿ ಇವೆಲ್ಲ ಅಷ್ಟಾದಶ ಪುರಾಣಗಳನ್ನ ಓದಿ ಓದಿ ಪಿಕಪ್ ಮಾಡಿದ್ದೀವೋ ಪಿಕಪ್ ಮಾಡಿದ್ದಾದ್ರೆ ಏನು ಅನುಭವಿಸಿದ್ದಂತಲ್ಲ ಹಾ ಏನಿದೆ ಥ್ಯಾಂಕ್ ಯು ಸುಧರ್ ನಾ ಹೇಳಿದ್ರೆ ಮನಸ್ಸಿನೋ ನೀವು ನಂಬಿತ್ತು ಅಲ್ಲಿ ಆಚೆಚ್ಚೆ ನಂಬ್ತೀವಿ ಅದಿತ್ತು ನಂಬಿಕೆ ತಪ್ಪೇನಲ್ಲ ಅದರ ಅಪರಾಧ ಏನೂ ಅಲ್ಲ ಮಗು ತಾಯಿಯನ್ನು ನಂಬ್ತದೆ ನಮ್ಮಪ್ಪ ಏನ್ ಗೊತ್ತ ಸೂಪರ್ ಮ್ಯಾನ್ ನಮ್ಮಪ್ಪ ಅದನ್ನು ಸೂಪರ್ ಗೊತ್ತಿಲ್ಲ ಮ್ಯಾನ ಅದು ಮಗುವಿನ ಶಬ್ದ ಹಂಗಿರ್ತದೆ ಪಾಸಿಟಿವ್ ಬಂದ ನಿಮ್ಮಪ್ಪ ನನ್ ಸೂಪರ್ ಮ್ಯಾನ್ ಏನ್ ಮ್ಯಾನ್ ಅದು ಜಿಗ್ತಾನ ಜಿಗ್ತಾನೆ ನಿಮ್ಮಪ್ಪ ಆ ನಮ್ಮಪ್ಪ ಸೂಪರ್ ಮ್ಯಾನ್ ಮನೆ ಬಂದು ಅಪ್ಪ ನಾನ್ ಸಾಮ್ಯ ಕರ್ಷನ್ ಮಾಡ್ತೀಯ ಏನ್ಪ್ಪ ನಮ್ಮ ಮನೆ ಐದನೇ ಅಂತಸ್ ಬಂದದಲ್ಲ ನೀ ಕೇಳಿ ಆ ಮಕ ಎಷ್ಟು ಶಬ್ದ ಇಟ್ಟಿರ್ತಾನ ಅಂತಂದ್ರೆ ಇವಂತ ಜಿಗಿತೀನಿ ಅಂದ್ರೆ ನಿಮಗೇ ಹೋಯ್ತು ಆಯ್ತು ಈಗ ಜಿಗಿಯೋದಿಲ್ಲ ಅಂತಂದ್ರೆ ಅಪ್ಪ ಇನ್ನೆಂತ ಸೂಪರ್ ಮ್ಯಾನು ನನ್ನ ಮಗನ ಕಣ್ಣಲ್ಲಿ ಏನಾಗಿರ್ತೀನಿ ಅಣ್ಣವನ್ನಾಗಿರ್ತೀನಿ ಮಕ್ಕಳ ಅಕ್ಕ ಅದಿನ್ನು ಪ್ರಬುದ್ಧವಾಗಿಲ್ಲ ಅದನ್ನು ಬೆಳೆದಿಲ್ಲ ಅದಕ್ಕೆ ನನಗೆ ಮಾತಾಡ್ತು ನಾವು ಬೆಳೆದೇವಾ ಿದೆ ನಾವು ಬೆಳೆದೀವಿ ಅಂತ ಖಚಿತವಾಗಿ ಹೇಳಲಿಕ್ಕೂ ಆಗುದಿಲ್ಲ ಬೆಳೆದಿಲ್ಲ ಅಂತ ಒಪ್ಕೊಳ್ಳಿಕ್ಕೂ ಆಗುದಿಲ್ಲ ಬೆಳಗಿ ನಾವು ಬೆಳೆದಿಲ್ಲ ಅಂತ ಒಪ್ಕೊಳ್ಳಿಕ್ಕಾಗುದಿಲ್ಲ ಆ ಕತೆ ಈ ಕಥೆ ಎಲ್ಲ ನಮ್ತೀವಿ ಹಾಗೆ ನಾವು ಬೆಳೆದೇವ ಬೆಳೆದಿಲ್ಲ ನಾವು ಬೆಳೆದಿಲ್ಲ ಹಾಗಲ್ಲ ಬೆಳೆದೇವಿ ವಯಸ್ಸಾಗಿದೆ ಡಿಗ್ರಿ ಅವು ನಮಗೆ ನಾವು ವಿದ್ಯಾವಂತರಾಗಿದ್ದೀವಿ ನಾವು ವಿಚಾರವಂತರಾಗಿದ್ದೀವಿ ಇಷ್ಟೆಲ್ಲ ವಿಚಾರ ಇಟ್ಕೊಂಡು ಬೆಳೆದೇವೆ ಅಲ್ಲಿ ಗುಣ ಆಗೋದಿಲ್ಲ ಬೆಳೆದ ಎಂತ ಸೈಂಟಿಸ್ಟ್ ನಾವು ಹೇಳ್ತೇನೆ ನನ್ನ ಹತ್ರ ಓದಾರೆ ಕಲ್ತಾರೆ ನೋಡಿ ನಾನು ಸೌದಿ ಬಹಳ ಚಂದ ಉಪನ್ಯಾಸ ಮಾಡ್ತೀನಿ ನೀವು ಮಾಡೋ ಉಪನ್ಯಾಸಗಳು ಇಷ್ಟ ಅರ್ಥಕಲ್ಪಿತವಾಗಿರ್ತವೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀರಿ ಪರ್ಫೆಕ್ಟ್ ಆದ್ರೆ ಒಂದು ತಲೆ ಹೋಗೋದು ಹಾಗೆ ಏನ್ ಬೇಕಪ್ಪ ನಿಮಗೆ ರಾಮಾಯಣ ಭಾವ ಅಂತ ಕಥೆ ಭಾಗವತ ಹೇಳ್ಸಿ ಇಲ್ಲಿ ಎಷ್ಟು ಸ್ವಾಮಿಗಳು ಬಂದು ಭಾಗವತ ಹೇಳುತ್ತಾರೆ ನಿಮ್ಗೊಬ್ರು ಮಾತ್ರ ಭಾಗವತ ಮೇಲೆ ಎಲ್ಲರೂ ಭಾಗವತ ಏನ್ ಕರಿ ಅವ್ರಿಗೆ ಅವ್ರಿಗೆ ಅವ್ರಿಗೆ ಅಂತ ಕರಿಬೇಕಾ ಯಾಕಂದರೆ ಎಲ್ಲ ವಿಜ್ಞಾನ ಎಲ್ಲ ತಿಳ್ಕೊಂಡ ಅವ್ರಿಗೆ ಬೆಳೆದಾರ ಅಂತ ಕರಿಬೇಕ ಅವ್ರಿಗೆ ಬೆಳೆದಿಲ್ಲ ಅಂತ ಕರಿಬೇಕಾ ಅದಕ್ಕೆ ಒಂದ ನಮ್ಮ ಭೋಗತ್ವದಾಚಾರ ಶಬ್ದ ಬಾಲ ಮಂದ ಬುದ್ಧಿನ ಅವರಿಗೆ ವಿಚಾರ ಮಾಡೋ ಶಕ್ತಿ ಆ ವಿಚಾರವನ್ನು ಹಾಗೆ ಈ ಜೀವ ಈ ಜಗತ್ತು ಈ ಪರಮಾತ್ಮ ಪರಾತ್ಮ ಅಂದ್ರೆ ಪರಮಾತ್ಮ ಪರಾತ್ಮ ಅಂದ್ರೆ ಪರಮಾತ್ಮ ಈ ಜೀವ ಈ ಜಗತ್ತು ಈ ಪರಮಾತ್ಮ ಈ ಮೂರು ಒಂದನ್ನೇ ಆಶ್ರಯಿಸಿವೆ ದೇವರನ್ನು ಆಶ್ರಯಿಸಿವೆ ಅಂತೆ ನಾವು ಶ್ರದ್ಧೆಯಿಂದ ಹೇಳ್ಬಿಡ್ತೇವೆ ಇವು ಮೂರು ದೇವರನ್ನ ಆಶ್ರಯಿಸಿಲ್ಲ ಕೇಳ್ಕೊಳ್ಳಿ ಪ್ಲೀಸ್ ಇವು ಮೂರು ಜೀವ ಜಗತ್ತು ಪರಮಾತ್ಮ ಇವು ಮೂರು ದೇವರನ್ನ ಆಶ್ರಯಿಸಿಕೊಂಡಿಲ್ಲ ನಾವು ಶ್ರದ್ಧೆಯಿಂದ ನಂಬಿಕೆಯನ್ನು ಹೇಳ್ತೇವಷ್ಟೇ ಇದು ಸ್ವತಂತ್ರವಾಗಿ ಜಗತ್ತನ್ನು ಆಶ್ರಯಿಸಿಕೊಂಡಿಲ್ಲ ಏಕೆಂತಂದರೆ ಜಗತ್ತಿಗೆ ಸ್ವತಂತ್ರತಾನೇ ಇಲ್ಲ ಜಗತ್ತಿಗೆ ಅನುಭವ ಕೊಡ್ತದೆ ದಿನ ಅನುಭವಿಸುವ ಸಾತಂತ್ರದ ಜಗತ್ತಿಗೆ ಪರಮಾತ್ಮ ಅಂತ ನಮಗೆ ಗೊತ್ತಾಗಿಲ್ಲ ನಂಬಿಕೆಯ ಪೂರ್ವದಲ್ಲಿ ಗೊತ್ತಿಲ್ಲ ನಂಬಿದ ಮೇಲೂ ಗೊತ್ತಿಲ್ಲ ನೀವು ಮೂವತ್ತು ವರ್ಷ ನಂಬಿದವರು ಇದ್ದೀರಿ ಐವತ್ತು ವರ್ಷ ನಂಬಿದವರು ಇದ್ದೀರಿ ಎಪ್ಪತ್ತು ವರ್ಷ ನಂಬಿದವರು ಇದ್ದೀರಿ ಆದ್ರೆ ಖಚಿತವಾಗಿ ನೀವು ಹೇಳಿಕ್ಕೆ ಸಾಧ್ಯವೇ ನಮಗೆ ಭಗವಂತ ಗೊತ್ತು ಅಂತ ಹೇಳಿ ಸಾಧ್ಯ ನಂಬಿ ಪೂಜೆ ಮಾಡಿದ್ದೀವಿ ನಂಬಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಂಬ ನಂಬಿ ಹಬ್ಬಗಳನ್ನು ಆಚರಿಸಿದ್ದೀವಿ ನಂಬಿ ಕಥೆಗಳನ್ನ ಕೇಳಿದ್ದೀವಿ ನಂಬಿ ನಾವು ಎಲ್ಲವನ್ನು ಮಾಡಿದ್ದೀವಿ ಸತ್ಯ ಆದರೆ ಖಚಿತವಾಗಿ ನೀವು ಹೇಳಿ ಸಾಧ್ಯವು ಹೀಗಿದ್ದ ಪಕ್ಷದಲ್ಲಿ ಜಗತ್ತಿಗೆ ಅನುಭವಿಸುವ ಸ್ವಾತಂತ್ರ್ಯತೆ ಇಲ್ಲ ಪರಮಾತ್ಮ ಅನ್ನುವಂಥದ್ದು ನಮ್ಗೆ ಗೊತ್ತೇ ಇಲ್ಲ ಹಾಗೆ ಇವು ಯಾರನ್ನ ಆಶ್ರಯಿಸಿದೆ ನಿಮ್ಮೆದುರಿಗೆ ಇರೋದೆ ಮೂರು ಸಬ್ಜೆಕ್ಟ್ ಜೀವ ಜಗತ್ತು ಪರಮಾತ್ಮ ಈ ಮೂರಲ್ಲಿ ಜಗತ್ತು ಮತ್ತು ಪರಮಾತ್ಮ ಯಾರನ್ನ ಆಶ್ರಯಿಸಿದೆ ನುಡು ಬಂಡೆಯ ಅನುಭವ ನನಗಾಗಿದೆ ಯಾಕಂದ್ರೆ ತಲೆ ನನ್ನ ಒಡೆದು ಬಂಡೆಯ ಅನುಭವ ನನಗಾಗಿದೆ ಯಾಕಂದ್ರೆ ನನ್ನ ತಲೆ ಒಡೆದಿದೆ ನೀರಿನ ನದಿಯ ನೀರಿನ ಅನುಭವ ಆಗಿದೆ ಯಾಕಂದ್ರೆ ಮುಳುಗಿ ನೀರು ಕುಡಿದೆ ಆದರೆ ನಾನು ನದಿಯಿಂದ ಮುಳುಗಿ ನೀರು ಕುಡಿದೆ ಅನ್ನೋದು ನದಿಗೆ ಅನುಭವ ಆಗಿದೆ ನನ್ನ ತಲೆ ಹೊಡಿತು ಅನ್ನೋದು ಬಂಡೆಗೆ ಅನುಭವ ಆಗಿದೆ ಹಾಗೆ ಜಗತ್ತಿನ ಅನುಭವ ನನಗಾಗಿದೆಯೋ ಏನ್ ನನ್ನ ಅನುಭವ ಜಗತ್ತಿಗಾಗಿದೆಯೋ ಜಗತ್ತಿನ ಅನುಭವ ಹಾಗೆ ನಾ ಮೊದಲು ಜಗತ್ತು ಮೊದಲು ಧೈರ್ಯ ಗೊತ್ತರ ಬಿಡಿ ನಾವು ಮುಂತದನ್ನ ಹೇಗೆ ನ್ಯೂಟ್ರಲೈಸ್ ಮಾಡಬೇಕಾಗಿ ಇವತ್ತು ಸದ್ಯದ ಈ ಮಟ್ಟದಲ್ಲಿ ಈ ಸೂತ್ರ ನಾವು ಕೊಡ್ಬೇಕಾಗ್ತು ನಾ ತಾನೇ ಜಗತ್ತನ್ನು ಅನುಭವಿಸೋದು ನಾ ಫಸ್ಟ್ ಆಮೇಲೆ ಜಗತ್ತಿನ ಅನುಭವ ನಾ ಫಸ್ಟ್ ಆಮೇಲೆ ಈಶ್ವರನ ನಂಬಿಕೆ ಆದ್ರೆ ದುರ್ದೈವ ಈ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಈ ನಾನು ಯಾರ ನನಗೆ ಗೊತ್ತಿಲ್ಲ ಇದನ್ನ ಜಗತ್ತು ನನಗೆ ಈ ಅರಿವನ್ನು ಮೂಡಿಸುವ ಸಾಧ್ಯತೆ ಇದೆ ಜಗತ್ತು ಈ ನನಗೆ ಮೂಡಿಸುವುದಿಲ್ಲವೋ ಹಾಗೆ ಭಗವಂತನೂ ಕೂಡ ನಾನು ಯಾರು ಎನ್ನುವ ಅರಿವನ್ನು ಮೂಡಿಸಲು ಸಾಧ್ಯವಿಲ್ಲ ಅವ ಮೆಕ್ಯಾನಿಸಂ ತಯಾರು ಮಾಡಬಹುದಷ್ಟೇ ಹೀಗೆ ಹೀಕೆನ್ ಆರ್ಗನೈಸ್ ಅ ಮೆಕ್ಯಾನಿಸಂ ವೇ ಪ್ರಾಪರ್ ಆಶ್ರಮ ಕಂಡಿಗೆ ಒಂಟಿಯು ವೇಳೆ ಪ್ರಾಪರ್ ಲಕ್ಷರಲ್ ಕಂಡಿಗೆ ಒಂಟಿಯು ಬೇರೆ ಪ್ರಾಪರ್ ಟೆಕ್ಸ್ ಕಂಡಿಗೆ ಒಂಟಿಯು ವೇಳೆ ಪ್ರಾಪರ್ ಟೀಚಿಂಗ್ ಕ್ಯಾಂಡಿಗೆ ಒಂಟಿಯು ಈ ಮೆಕ್ಯಾನಿಸಮ್ ಅನ್ನು ಆರ್ಗನೈಸ್ ಮಾಡ್ಬೋದು ಯಾರು ಮಾಡ್ಬಹುದು ಈಶ್ವರ ಆದ್ರೆ ಈಶ್ವರ ಸ್ವತಃ ಕೂತ್ಕೊಂಡು ನೀ ಬ್ರಹ್ಮ ಇದ್ದೀಯ ಅಂತ ಹೇಳಿ ಸಾಧ್ಯ ಆರಭ್ಯತೆ ಜೀವ ಜಗತ್ ಪರಾತ್ಮ ಜೀವ ಅಭಿದಾನೇನ ಜಗತ್ ಅಭಿದಾನೇನ ಪರಮಾತ್ಮ ಅಭಿಧಾನೇನ ಸಮಸ್ತ ಮತಂ ಆರಭ್ಯತೆ ಎಲ್ಲ ಮತಗಳು ಆರಂಭ ಮಾಡುತ್ತವೆ ಇವುಗಳಲ್ಲಿ ಏನು ಇದಂತ್ರಯಂ ಈ ಮೂರುಗಳಲ್ಲಿ ಇದಂತ್ರಯ ಯಾವತ್ತ ಅಹಮ್ಮ ಸ್ಯಾದು ಇದು ಭರಿಸ ಅಹಂತಿ ನಾನು ನಾನು ನಾನು ನಾನು ನಾನು ಎನ್ನುವುದನ್ನ ಆಶ್ರಯಿಸಿಕೊಂಡೇ ನಾನು ಜೀವ ನಾನು ದುಃಖಿ ನಾನು ಪಾಪಿ ನಾನು ಜಗತ್ತನ ಅನುಭವ ನಾನು ಜಗತ್ತಿನ ಅನುಭವ ನಾನು ಈಶ್ವರ ನಂಬಿಕೆ ನಾನು ಹಾಗಾದ್ರೆ ಈಶ್ವರ ನಂಬಿಕೆ ಜಗತ್ತಿನ ಅನುಭವ ಸುಖಿ ದುಃಖಿ ಜೀವ ಇವರು ಯಾರನ್ನ ಆಶ್ರಿಸಿಕೊಟ್ಟಿದ್ದಾರೆ ನಾನು ನಾನು ನಾನು ಈ ನಾನು ನಾನು ನಾನು ಎನ್ನುವ ಅಹಂಮತಿ ಇದೇನು ನಾನು ನಾನು ಎನ್ನುವ ಬುದ್ಧಿ ಇದೆಯೋ ನಾನು ನಾನು ಎನ್ನುವ ಅನಿಸಿಕೆ ಸದ್ಯಕ್ಕ ಶಬ್ದ ನೋಟ್ ಮಾಡ್ಕೊಳ್ಳಿ ನಾನು ನಾನು ಎನ್ನುವ ಏನು ಈ ಅನಿಸಿಕೆ ಇದೆಯೋ ಈ ನಾನು ಎನ್ನುವ ಅನಿಸಿಕೆಯನ್ನೇ ಆಶ್ರಯಿಸಿಕೊಂಡು ಇವು ಮೂರು ಇದೆ ನಾನು ಎನ್ನುವ ಅನಿಸಿಕೆಯನ್ನ ಆಶ್ರಯಿಸಿಕೊಂಡೇ ಇವು ಮೂರು ಇವೆ ಹೇಳಿದ ನಾನು ಕೇಳಿಸ್ಕೊಂಡಿದ್ರಲ್ಲಿ ಅನಿಸಿಕೆ ನಾನು ಸುಖಿ ನಾನ್ ದುಃಖಿ ನಾನ್ ಪಾಪು ಇದಂತ್ರಯಂ ತ್ರಯಂ ಯಾವತ್ತ ಯಾವನವರಿಗೆ ಅಹಂಮತಿ ಸ್ಯಾಕ ನಾನು ನಾನು ಎನ್ನುವುದು ಎಲ್ಲಿವರೆಗೆ ಇರುತ್ತದೋ ಅದನ್ನು ಆಶ್ರಯಿಸಿಕೊಂಡೇ ಇವೆಲ್ಲವೂ ಇವೆ ಆದರೆ ದುರ್ದೈವ ಈ ನಾನು ಯಾರು ಎನ್ನುವುದು ಗೊತ್ತಿದೆ ಇದನ್ನು ಆಶ್ರಯಿಸಿಕೊಂಡೇ ಜಗತ್ತಿದೆ ಆದ್ರೆ ನಾನು ಯಾರು ಗೊತ್ತಿದೆ ಅದಕ್ಕಾಗಿ ನಾವೇನು ಹೇಳ್ತೀವಿ ಈ ನಾನು ಯಾರು ಗೊತ್ತಿರಲಿ ಇದರಿಂದಾಗಿ ಸೂರ್ಯನಿಂದಾಗಿ ನಾವಿದ್ದೇವೆ ಅಂತ ಹೇಳ್ತೀವಿ ಭೂಮಿಯಿಂದಾಗಿ ನಾವಿದ್ದೇವೆ ಅಂತ ಹೇಳ್ತೇವೆ ನದಿಯಿಂದಾಗಿ ನಾವಿದ್ದೇವೆ ಅಂತ ಹೇಳ್ತೀವಿ ಜಗತ್ತಿನಿಂದಾಗಿ ನಾವಿದ್ದೇವೆ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ನೈನ್ ನೈನ್ ಎಲ್ಲರೂ ವೇದಾಂತ ಊಟ ಹೇಳ್ತೀವಿ ನಿದ್ದೆ ಅಂತ ಮಣ್ಣದ ನಿದ್ದೆ ಅಂತ ನದಿಯಂತೆ ವಿಕಲ್ಸಿ ಮಾಡಲಿಕ್ಕೆ ಆಗುವುದು ಯಾಕಾಗುವುದಿಲ್ಲ ನಾವು ಅಜ್ಞಾನದ ಈಚೆಗೆನೇ ಇದ್ದೇವೆ ಅಜ್ಞಾನದ ಗರ್ಭದಲ್ಲೇ ಇದ್ದೇವೆ ನಾವು ನಾನು ಯಾಕೆ ಗೊತ್ತಿಲ್ಲ ನಾನು ಅದ್ರ ಕಲೆ ಅಹಂತಿ ಶೂನ್ಯ ನಿಷ್ಠ ಈ ನಾನು ಎನ್ನುವುದು ಇಟ್ಟುಕೊಂಡಿರುವವರೆಗೆ ಜೀವ ಜಗತ್ತ ಪರಾತ್ಮ ಅನ್ನುವ ವ್ಯವಹಾರ ಈ ನಾನು ಎನ್ನುವುದು ಶೂನ್ಯವಾಗಿದ್ದೆ ಆದರೆ ಈ ನಾನು ಎನ್ನುವುದನ್ನು ಕಳೆದುಕೊಂಡಿದ್ದೆ ಆದರೆ ಈ ನಾನು ಎನ್ನುವುದು ಹೇಗೆ ಏನು ಅಂತದ ಮುಂದಿನ ವಿಚಾರ ಅದು ಇರುತ್ತ ಇದು ಜಂಜಾಟ ಹೌದಲ್ಲೂ ಜೀವ ಜಗತ್ತು ಪರಮಾತ್ಮ ಅನ್ನುವ ಈ ಜಂಜಾಟ ಎಲ್ಲಿವರಿಗೆ ನನ್ನ ಫ್ರೆಂಡ್ ಇರುವವರಿಗೆ ಅಲ್ಲ ನನ್ನ ಬ್ರದರ್ ಇರುವಲ್ಲ ನನ್ನ ಗಂಡ ಇರುವ ಅಲ್ಲ ನನ್ನ ಹೆಂಟಿ ಇರುವ ಅಲ್ಲ ನನ್ನ ಮಕ್ಕಳಿರುವವರಿಗೂ ಅಲ್ಲ ನಾನಿರುವವರಿಗೂ ಇವೆಲ್ಲ ಇರ್ತವೆ ದಯವಿಟ್ಟು ವಿಚಾರ ಮಾಡಿ ಹೇಳಿ ಗಾರ ನಿದ್ರೆಯಲ್ಲಿ ನಮ್ಮ ಮನೆ ಎಲ್ಲಿರ್ತದೆ ನಮ್ಮ ಓಣಿ ಯಾವ್ದು ನಮ್ಮ ರಾಜ್ಯ ಯಾವುದು ಮಹಾರಾಷ್ಟ್ರದವರು ತಮಿಳ್ನಾಡು ಕರ್ನಾಟಕದವರು ಎಲ್ಲ ವಿಧ ಸುತ್ತ ಮಹಾರಾಷ್ಟ್ರ ಆಂಧ್ರ ತಮಿಳ್ನಾಡು ಕೇರಳನ ಸುಖ ಟಚ್ ಹಾಕಿದನು ಆಗಿದ್ರ ಕಾಸರಗೋಡು ಕಾಸರಗೋಡು ಟಚ್ ಆಗಿದೆ ಹ ಗೋವಾ ಅವರು ಇದ್ರೆ ಭಾಷೆಗೆ ಇಲ್ಲ ಎಲ್ಲರೂ ನೋಡಿ ಗಾಢನಿತ್ರ ನಾವು ಯಾವ ರಾಜ್ಯಕ್ಕೆ ಸೇರ್ ಯಾವ ಭಾಷಕ್ ಸೇರ್ಬೇಕು ಯಾವ ಜಾತಿಗೆ ಸೇರು ಹಾಗಾದ್ರೆ ಇವು ಯಾವೂ ಇಲ್ಲ ಯಾಕಿಲ್ಲ ನಾನು ಇಲ್ಲ ಅಹಂ ಮತಿಗೆ ಶೂನ್ಯ ನಾನು ಎನ್ನುವ ಅನಿಸಿಕೆ ಐ ರಿಪೀಟ್ ಅಗೇನ್ ನಾನು ಎನ್ನುವ ಅನಿಸಿಕೆ ಅಲ್ಲಿ ಶೂನ್ಯ ಆದ್ರಿಂದ ನಾವು ರಾಜ್ಯ ಭಾಷಾ ಯಾವುದು ಲಕ್ಷ ಬರುತ್ತೆ ಇಲ್ಲಿ ಬ್ರಹ್ಮಣರಂತ ಅದು ಯಾವುದೋ ಒಂದು ಮೆಸೇಜ್ ಹೇಳಿ ಈ ನಾನು ಅನ್ನೋದನ್ನು ಕಳ್ಕೊಂಡ್ಬಿಟ್ರೆ ನೀನು ಮುಕ್ತನಾಗಿಬಿಟ್ಟಿ ಎದುರಿಂದ ಮುಕ್ತನಾಗಿಬಿಟ್ಟಿ ಜೀವ ಜಗತ್ತು ಪರಾತ್ಮ ಅನ್ನುವ ಈ ತ್ರಿಕುಟಿಗಳಿಂದ ನೀವು ಈ ನಂಬಿಕೆಗಳ ಕೈಯೊಳಗೆ ನಾವು ಸಿಕ್ಕಾಕೊಂಡಿದ್ದರಿಂದಾಗಿಯೇ ನಿಮಗೂ ನಮಗೂ ಅಡ್ಡ ಉದ್ದ ಫೈಟ್ ನಂಬಿಕೆಗಳು ಸಿಕ್ಕು ನೇನು ನಮ್ ಕುಲದೇವರು ಇದು ನಮ್ಮ ಕುಲದೇವ್ರ ಇದು ನಮ್ಮ ನಂಬಿಕೆ ಹಿಂದೆ ನಮ್ಮ ನಂಬಿಕೆ ಹಿಂದೆ ಈ ನಂಬಿಕೆಗಳು ಸಿಕ್ಕಿಕೊಂಡಿದೆ ಮತ್ತು ಆ ನಂಬಿಕೆಗಳಿಂದ ವಿಚಾರವಂತರಾಗಿ ಹೊರಗೆ ಬರಬೇಕು ಎನ್ನುವ ಪ್ರವೃತ್ತಿನೂ ನಮ್ಮಲ್ಲಿ ಹುಟ್ಟುತ್ತಾರೆ ಹಾಗೇನಾದರೂ ಪ್ರವೃತ್ತಿ ಹುಟ್ಟಿ ನಾವು ಅಹಂಮತಿ ಶೂನ್ಯರಾಗಿ ಬಿಟ್ರೆ ಅದನ್ನು ಅಂಟ್ಕೊಂಡಿರುವಂತಹ ಈ ಪೂರ್ಣ ಜಗತ್ತು ಜನ್ಮ ಮರಣ ಇತ್ಯಾದಿಗಳು ಅವೆಲ್ಲವೂ ಹೊತ್ತೋಗಿ ಆತ್ಮನಿಷ್ಠೆಯನ್ನು ಗಣೇಶ ನಿಷ್ಠಾ ಏನ್ ನಿಷ್ಠ ಅದು ಆತ್ಮಸು ನಿಷ್ಠ ಅದು ಸರ್ವತ್ತಮ ಆತ್ಮನಿಷ್ಠ ಹೇಳಿದೆಯೋ ಅದು ಸರ್ವ ಉತ್ತಮ ಎಲ್ಲರಲ್ಲಿ ಅತ್ಯಂತ ಶ್ರೇಷ್ಠವಾದ ಆರೋಗ್ಯತೆ ಜೀವ ಜಗತ್ವರಾತ್ಮ ತತ್ವ ಅಭಿಧಾನ ಮತ ಸಮ ತ್ರಯ ಯಾವತ್ ಅಹಂ ಮತಿ ಸ್ಯಾತ್ ಈ ಮೂರು ಎಲ್ಲಿವರೆಗೂ ಅಹಂ ಇರ್ತದೋ ಅಲ್ಲಿವರೆಗೂ ಮೂರು ಇರ್ತವೆ ಸರ್ವ ಉತ್ತಮ ಅಹಂಮತಿ ಶೂನ್ಯ ನಿಷ್ಠ ಅಹಂಮತಿ ಎನ್ನುವಂಥದ್ದು ಅನಿಸಿಕೆ ಎನ್ನುವಂಥದ್ದು ಶೂನ್ಯವಾಗಿದ್ದೆ ಆದರೆ ಉತ್ತಮ ನಿಷ್ಠ ಏನದು ಅಹಮೇವ ಬ್ರಹ್ಮ ಬ್ರಹ್ಮಸ್ಮಿ ಸತ್ಯಂ ವೃಷಾವ ಚಿದಡಂಬ ೀತಿ ಮುಧ ವಿವಾ ಅದೃಷ್ಟ ನಿರಹಂ ಪ್ರತೀತಿ ಪ್ರತೀತಿ ಅದೃಷ್ಟಲೋಕಿರಹಂ ಪ್ರತೀತಿ ನಿಷ್ಠಾ ವಿಕಲ್ಪಿಲಿಷ್ಟೂ ಪೂರ್ಣಮದ ಪೂರ್ಣಿ ಪೂರ್ಣ ಪೂರ್ಣ ಮುಗ್ಯತೆ ಪೂರ್ಣಸ್ಯ ಪೂರ್ಣ ಮಾಯ ಪೂರ್ಣೇವಶಿಷ್ಯತಿ ಓ ಶಾಂತಿ ಶಾಂತಿ ಶಾಂತಿ ಹರಿಗುರುದ್ಯೋ ನಮ ಹರಿ ಜಯ್ರೀ ಸದ್ಗುರುತ್ಮ ಯಥಾ ಪ್ರಕಾರ ನಿನ್ನೆಯಂತೆ ನಾಲ್ಕು ಗಂಟೆಗೆ ಪುನಃ ವಿಡಿಯಾಗೋಣ ಮೂರನೇ ಕ್ಲಾಸ್